ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾ ರಾಮಕೃಷ್ಣಾಯ ಇವತ್ತು ಮಧ್ವನವಮಿ ಬಹಳ ಪವಿತ್ರವಾದಂಥ ದಿನ ಬೆಳಗ್ಗೆ ಗಾನಭಾರತಿಯಲ್ಲಿ ಹರಿದಾಸೋತ್ಸವ ಇತ್ತು ಎಲ್ಲರೂ ವಿದ್ವಾಂಸರು ಸೇರಿ ದಾಸರ ಒಂಬತ್ತು ಕೀರ್ತನೆಗಳನ್ನು ಹಾಡುಗಳನ್ನು ನವರತ್ನಗಳು ಅಂತ ಮಾಡಿದ್ದಾರೆ ಅದನ್ನೆಲ್ಲರೂ ಒಟ್ಟು ಸೇರಿ ಒಟ್ಟಾಗಿ ಸೇರಿ ಹಾಡಿದ್ರು ಬಹಳ ಚೆನ್ನಾಗಿತ್ತು ಇಂದಿನ ದಿನವೇ ಶುಭ ದಿನವೂ ಇವೆಲ್ಲವೂ ಕೂಡ ಪುರಂದರದಾಸರು ಹೇಳ್ತಾರೆ ಅದರಲ್ಲಿ ಕಡೆಯ ಸಾಲಿನಲ್ಲಿ ಬರುತ್ತೆ ಯಾತಕ್ಕೆ ಇವತ್ತು ಸುದಿನ ಯಾಕೆ ಇವತ್ತು ಒಳ್ಳೆಯ ರಾಶಿ ಒಳ್ಳೆ ನಕ್ಷತ್ರ ಅಂತೆಲ್ಲ ಹಾಡ್ಕೊಂಡು ಕಣೇನಲ್ಲಿ ಹೇಳ್ತಾರೆ ಇವತ್ತು ಭಗವಂತನ ಸ್ಮರಣೆ ಮಾಡಿದಂಥ ದಿವಸ ಭಗವಂತನ ಸಾನಿಧ್ಯವನ್ನು ಅನುಭವಿಸಿದಂಥ ದಿವಸ ಅದರಿಂದ ಇವತ್ತು ಒಳ್ಳೆಯ ದಿವಸ ಅಂತ ಸೊ ಹಾಗೆ ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಪ್ರತಿ ಕ್ಷಣವಲ್ಲೂ ಕೂಡ ಆ ದಿವ್ಯವಾದಂತಹ ಭಗವಂತನ ಪ್ರಸಾದವನ್ನು ಅನುಭವಿಸ್ತಾರೆ ಶ್ರೀರಾಮಕೃಷ್ಣರ ಜೀವನವನ್ನು ನಾವು ಓದ್ತಾ ಇದ್ದರೆ ಹಾಗೆ ಅನಿಸುತ್ತೆ ಪ್ರತಿ ಕ್ಷಣದಲ್ಲೂ ಅವರು ಶ್ರೀ ಅನುಭವಿಸ್ತಾ ಇದ್ದಾರೆ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರ ಜೀವನದಿಂದ ಕೆಲವು ಆಯ್ದ ಅಂಶಗಳನ್ನು ನಾವು ಓದ್ತಾ ಇದ್ವಿ ಚರ್ಚೆ ಮಾಡ್ತಾ ಇದ್ವಿ ಅದರಲ್ಲೊಂದು ಮುಖ್ಯವಾದಂತ ವಿಚಾರ ಬರುವಂಥದ್ದು ಅಂತಂದರೆ ಭಕ್ತಿಯ ವಿವಿಧ ಅಂಶಗಳು ಹೇಗೆ ಶ್ರೀರಾಮಕೃಷ್ಣರು ದೇವರನ್ನು ಸಮೀಪಿಸಿದ್ರು ದೇವರನ್ನು ಯಾವ ಯಾವ ರೀತಿಯಲ್ಲಿ ಅವರು ಆರಾಧನೆಯನ್ನು ಮಾಡಿದ್ರು ಅನ್ನೋದನ್ನು ನಾವು ನೋಡ್ತೀವಿ ವಿವಿಧ ಭಾವಗಳ ಮೂಲಕ ದೇವರ ಆರಾಧನೆಯನ್ನು ಮಾಡಿದ್ರು ದೇವರ ಸಾನ್ನಿಧ್ಯವನ್ನು ಅನುಭವಿಸಿದ್ರು ನವವಿಧ ಭಕ್ತಿ ಅಂತ ಹೇಳ್ತಾರೆ ಈ ಎಲ್ಲ ಮಾರ್ಗಗಳ ಮೂಲಕ ಅಷ್ಟೇ ಅಲ್ಲ ತಂತ್ರದ ಎಲ್ಲ ಅರವತ್ತ್ನಾಲ್ಕು ವಿಧಗಳ ಮೂಲಕ ವೇದಾಂತದ ಸಾಧನೆಯ ಮೂಲಕ ಇವೆಲ್ಲ ಮಾರ್ಗಗಳ ಮೂಲಕ ಆ ಭಗವಂತನ ದಿವ್ಯವಾದಂಥ ಸಾನ್ನಿಧ್ಯವನ್ನು ಅನುಭವಿಸಿದ್ರು ಸಮಾಧಿಯ ಅನುಭವವನ್ನು ಪಡ್ಕೊಂಡ್ರು ಸಮಾಧಿ ಅಂತಂದ್ರೇನು ನಾವೆಲ್ಲ ಸಾಮಾನ್ಯವಾಗಿ ಸಮಾಧಿ ಅಂತಂದರೆ ಶ್ರೀರಾಮಕೃಷ್ಣರ ವಚನವೇದ ವೇದವನ್ನು ಓದಂಥವ್ರಿಗೆ ಶ್ರೀರಾಮಕೃಷ್ಣರ ಜೀವನವನ್ನು ಓದಿದಂಥವ್ರಿಗೆ ಸಮಾಧಿಯನ್ನು ಬಹಳ ಸುಲಭವಾದದ್ದು ಅಂತ ಅನಿಸ್ಬಿಡುತ್ತೆ ಏಕೆಂತಂದರೆ ಪ್ರತಿ ಪ್ರತಿ ಪ್ರತಿ ಕ್ಷಣ ಪ್ರತಿನಿತ್ಯ ಶ್ರೀರಾಮಕೃಷ್ಣರು ಆಗಾಗ ಸಮಾಧಿಗೆ ಹೋಗ್ತಾಯಿದ್ರು ಅಂತ ನಾವು ಅದರಲ್ಲಿ ನೋಡ್ತೀವಿ ವಚನ ಹಾಗಾದರೆ ಬಹಳ ಸುಲಭವಾಗಿ ನನ್ನ ಸಾಧಿಸ್ಬಿಡ್ಬಹುದೇನೋ ಶ್ರೀರಾಮಕೃಷ್ಣ ಅಷ್ಟು ಸತಿ ಸಮಾಧಿಗೆ ಹೋಗ್ತಾ ಇದ್ರಲ್ಲ ಅಂತ ಅನ್ನಿಸ್ಬಿಡತ್ತೆ ನಮಗೆ ಸಮಾಧಿ ಅತ್ಯಂತ ಧ್ಯಾನವೇ ಕಷ್ಟ ಧ್ಯಾನದಲ್ಲಿ ಸಿದ್ಧನಾದರೆ ಸಮಾಧಿ ಅದರಿಂದ ಬ್ರಹ್ಮಾನಂದರು ಹೇಳ್ತಾರೆ ಸಮಾಧಿ ಆಯಿತು ನಿರ್ವಿಕಲ್ಪ ಸಮಾಧಿ ಆಯಿತು ಅಂತಂದರೆ ನಿನ್ನ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಯಿತು ಅಂತ ಅಂತಂದರೆ ಅಲ್ಲಿಂದ ಶುರು ನಿನ್ನ ಆಧ್ಯಾತ್ಮಿಕ ಜೀವನ ಅಲ್ಲಿ ಒಂದು ಹಂತಕ್ಕೆ ನಿನ್ನ ತಲುಪಿದೆ ಅಂತ ಬ್ರಹ್ಮಾನಂದರು ಒಂದು ಹೇಳ್ತಾರೆ ಧ್ಯಾನ ಅಂತಂದರೆ ಸತತವಾಗಿ ನಾವು ಒಂದು ಭಾವವನ್ನು ಒಂದು ಚಿಂತನೆಯನ್ನು ಅಥವಾ ಭಗವಂತನ ಒಂದು ರೂಪವನ್ನು ಕುರಿತು ಸತತವಾಗಿ ಧ್ಯಾನಿಸುವಂಥದ್ದು ಭಾವಿಸುವಂಥದ್ದು ಸತತಾಗಿ ಒಂದೇ ಅಲೆ ನಮ್ಮ ಮನಸ್ಸಿನಲ್ಲಿ ಬಂದರೆ ಅಥವಾ ಯಾವುದೇ ಅಲೆ ಇಲ್ಲದೆ ಯಾವುದೇ ಚಿಂತನೆ ಇಲ್ಲದೆ ಮನಸ್ಸು ಶೂನ್ಯವಾಗಿರೋದಕ್ಕೆ ಸಾಧ್ಯವಾದರೆ ಅದು ಬಹಳ ಕಷ್ಟ ಆ ಥರ ಮನಸ್ಸು ಶೂನ್ಯವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಯಾವುದಾದ್ರೂ ಒಂದು ಆಧಾರ ಬೇಕು ಯಾವುದಾದ್ರೂ ಒಂದು ಚಿಂತನೆ ಬರ್ತಾನೆ ಇರಬೇಕು ನಾನು ಧ್ಯಾನ ಮಾಡ್ತಾಯಿದ್ದೀನಿ ಅನ್ನೋದೇ ಅದಕ್ಕೊಂದು ದೊಡ್ಡ ತಡೆಯಂತೆ ಧ್ಯಾನ ಮಾಡುವಾಗ ನಾನು ಈ ಥರ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೀನಿ ನನ್ನ ಮನಸ್ಸನ್ನು ಶಾಂತಗೊಳಿಸಬೇಕು ಮನಸ್ಸಿಗೆ ಏಕಾಗ್ರತೆಗೊಳ್ಳಬೇಕು ಧ್ಯಾನದಲ್ಲಿ ನೆಲೆ ನಿಲ್ಲಬೇಕು ಇವೆಲ್ಲವೂ ಕೂಡ ಅದಕ್ಕೆ ಅಡಚಣೆಗಳು ಇವೆಲ್ಲವುಗಳು ಕೂಡ ಚಿಂತನೆ ಆದ್ದರಿಂದ ಸಹಜವಾದಂಥ ಧ್ಯಾನ ಆಗಬೇಕು ಅಂತಂದರೆ ಜಪದ ಮೂಲಕ ಭಗವಂತನಲ್ಲಿರುವಂಥ ಶ್ರದ್ಧೆಯ ಮೂಲಕ ಭಕ್ತಿಯ ಮೂಲಕ ಮನಸ್ಸು ತನ್ನಷ್ಟು ತಾನೇ ಲೀನವಾಗ್ಬಿಟ್ರೆ ಆ ದೇವರ ಸ್ವರೂಪದಲ್ಲಿ ಆ ದೇವರ ಧ್ಯಾನದಲ್ಲಿ ಆಗ ಧ್ಯಾನ ಸಿದ್ಧಿಸುತ್ತೆ ಹಾಗೆ ಹನ್ನೆರಡು ನಿಮಿಷ ಕೇವಲ ಹನ್ನೆರಡು ನಿಮಿಷ ಆ ಧ್ಯಾನ ಸ್ಥಿರವಾಗಿ ನಿಂತುಬಿಡ್ತು ಅಂತಂದರೆ ಸಮಾಧಿ ಆಗ್ಬಿಡುತ್ತಂತೆ ಹನ್ನೆರಡೇ ನಿಮಿಷ ಇವತ್ತಿನಿಂದಾನೇ ಪ್ರಯತ್ನ ಮಾಡ್ಬೋದು ಅಂತ ನೀವು ಕೂತ್ಕೊಳ್ಳಿ ನೋಡೋಣ ಎಷ್ಟು ಕಠಿಣ ಅನ್ನೋದು ಗೊತ್ತಾಗತ್ತೆ ಹ್ಞೂ ಹೌದು ಹನ್ನೆರಡು ನಿಮಿಷ ಒಂದು ಭಾವನೆಯಲ್ಲಿ ಆ ಧ್ಯಾನದಲ್ಲಿ ಮನಸ್ಸು ನಿಂತು ಬಿಡುತ್ತು ಅಂತಂದರೆ ಇದೆಲ್ಲ ಯೋಗ ಸೂತ್ರದಲ್ಲಿ ನೀವು ವಿವೇಕಾನಂದರು ವ್ಯಾಖ್ಯಾನ ಮಾಡಿರುವಂಥ ರಾಜಯೋಗದ ಯೋಗ ಬಹಳ ಚೆನ್ನಾಗಿ ವಿವೇಕಾನಂದರು ವಿವರಿಸಿದ್ದಾರೆ ಯೋಗ ಪ್ರತಿಯೊಂದು ಸೂತ್ರವನ್ನು ತಗೊಂಡು ಅವರು ಅಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಸಾಧನದ ಮಾರ್ಗಗಳು ಆ ಸಾಧನೆ ಮಾಡುವುದರ ಮೂಲಕ ಸಿಗುವಂಥ ಸಿದ್ಧಿಗಳು ಹೇಗೆ ಒಂದೊಂದು ಹಂತದಲ್ಲಿ ಪ್ರಾಣದ ಮೇಲೆ ಅಥವಾ ಸಮಾನದ ಮೇಲೆ ಇವೆಲ್ಲ ಪ್ರಾಣದ ವಿವಿಧ ವಿವಿಧ ಆಯಾಮಗಳ ಮೇಲೆ ಅಥವಾ ಈ ಪುರುಷನ ಮೇಲೆ ಪ್ರಕೃತಿಯ ಮೇಲೆ ನಾವು ಹೇಗೆ ನಿಯಂತ್ರಣವನ್ನು ಸಾಧಿಸ್ಬೋದು ನಮ್ಮ ಮನಸ್ಸಿನ ಮೇಲೆ ನಮ್ಮ ಉಸಿರಾಟದ ಮೇಲೆ ಯೋಗ ಸಿದ್ಧಿಗಳು ಅಂತ ಯಾವ್ದು ಹೇಳ್ತಾರೆ ಅಷ್ಟಸಿದ್ಧಿಗಳು ಅಂತ ಯಾವ್ದು ಹೇಳ್ತಾರೆ ಪ್ರತಿಯೊಂದನ್ನು ಕೂಡ ಅಷ್ಟು ಚೆನ್ನಾಗಿ ವಿವೇಕಾನಂದರು ವಿವರಿಸಿದ್ದಾರೆ ಎಲ್ಲವೂ ಕೂಡ ಬಂದ್ಬಿಡ್ತದೆ ಸರ್ವಜ್ಞತ್ವ ಸರ್ವ ಹೇಗೆ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ತಾನು ಮಾಯ ಆಗುವಂಥ ಸಿದ್ಧಿ ಎಲ್ಲಿ ಬೇಕಾದರೂ ಹೋಗುವಂಥ ಸಿದ್ಧಿ ತನ್ನ ಶರೀರವನ್ನು ಬೆಳೆಸ್ಕೊಳ್ಳುವಂಥ ಸಿದ್ಧಿ ಸಣ್ಣದಾಗುವಂಥ ಸಿದ್ಧಿ ಇವೆಲ್ಲ ಕೂಡ ವಿವೇಕಾನಂದರು ವಿವರಿಸ್ತಾರೆ ಶ್ರೀರಾಮಕೃಷ್ಣರ ಜೀವನವನ್ನು ಓದಿದಾಗ ಬ್ರಹ್ಮಾನಂದರು ಒಂದು ಹೇಳ್ತಾರೆ ಅವರ ಬಳಿಗೆ ಶ್ರೀರಾಮಕೃಷ್ಣರ ವಿಗ್ರಹವನ್ನು ಮಾಡಬೇಕು ಬೇಲೂರು ಮಠದಲ್ಲಿ ಅಂತ ಹೋಗಿ ಅವರನ್ನು ಕರ್ಕೊಂಡು ಹೋದಾಗ ಅವರ ಹೇಳಿದಾಗ ಈ ಥರ ಶ್ರೀರಾಮಕೃಷ್ಣರ ಪ್ರತಿಮೆಯನ್ನು ಮಾಡಬೇಕು ಅದಕ್ಕೆ ತಾವು ಬಂದು ಒಂದು ಸತಿ ನೋಡಬೇಕು ಅಂತಂದಾಗ ಬ್ರಹ್ಮಾನಂದ ಹೇಳ್ತಾರೆ ಯಾವ ವಿಗ್ರಹ ಅವರ ಯಾವ ರೂಪವನ್ನು ಕುರಿತು ನೀವು ಭಾವಿಸ್ತಾ ಇದ್ದೀರಾ ಯಾಕಂತಂದರೆ ನಾನು ಎಷ್ಟೋ ಸತಿ ಅವರನ್ನು ಉದ್ದಕ್ಕೆ ನೋಡಿದ್ದೀನಿ ಸಣ್ಣದಾಗಿ ನೋಡಿದ್ದೀನಿ ಬೇರೆ ಬೇರೆ ರೂಪಗಳಲ್ಲಿ ಅವರನ್ನು ನೋಡಿದ್ದೇನೆ ಅವರು ಒಂದೊಂದು ರೀತಿಯಲ್ಲಿ ಸಮಾಧಿಯಲ್ಲಿ ಒಂದೊಂದು ಭಾವದಲ್ಲಿ ಇರ್ತಾಯಿದ್ರು ಕೆಲವು ಸತಿ ಅವರ ಶರೀರ ದೊಡ್ಡದಾಗಿರ್ತಾ ಇತ್ತು ಚಂದ್ರಮಣಿದೇವಿ ಕೂಡ ಆ ಥರ ನೋಡಿದ್ಲು ಆದ್ದರಿಂದ ಯಾವ ರೂಪವನ್ನು ಕುರಿತು ನೀವು ವಿಗ್ರಹವನ್ನು ಮಾಡ್ತಾ ಇದ್ದೀರಾ ಅಥವಾ ಮೂರ್ತಿಯನ್ನು ಮಾಡ್ತಾಯಿದ್ದೀರಾ ಅಂತ ಬ್ರಹ್ಮಾನಂದರು ಕೇಳಿದರು ಇದರ ಮೂಲಕ ನಮಗೆ ಗೊತ್ತಾಗತ್ತೆ ಶ್ರೀರಾಮಕೃಷ್ಣರು ಕೂಡ ಈ ಅಷ್ಟಸಿದ್ಧಿಗಳೆಲ್ಲವೂ ಇದ್ದರೂ ಕೂಡ ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಲ್ಲ ಶ್ರೀರಾಮಕೃಷ್ಣ ಹೇಳೋರು ಯಾವ ಅಷ್ಟಸಿದ್ಧಿಗಳ ಮೂಲಕ ನಾವು ಬೇಕಾದಷ್ಟು ಲಾಭವನ್ನು ಪಡೆಯಬಹುದು ಅಥವಾ ಹೆಸರನ್ನು ಗಳಿಸಬಹುದು ಕೀರ್ತಿಯನ್ನು ಗಳಿಸಬಹುದು ಸ್ವಾರ್ಥವನ್ನು ಸಾಧಿಸಬಹುದು ಅದನ್ನು ನಾವು ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ನಾವು ಆಧ್ಯಾತ್ಮಿಕ ಪಥದಿಂದ ಹಿಂದೆ ಬೀಳ್ತೇವೆ ಅಂತ ಅದೇ ಅದೇ ಮಾತನ್ನು ವಿವೇಕಾನಂದ್ರಿಗೂ ಕೂಡ ಹೇಳಿದ್ರು ವಿವೇಕಾನಂದರು ಕೇಳಿದಂಥ ಮಾತು ನೋಡಿ ಶ್ರೀರಾಮಕೃಷ್ಣರು ನಾನು ನಿನಗೆಲ್ಲವೂ ಕೊಡ್ತೇನೆ ಅಷ್ಟಸಿದ್ಧಿಗಳನ್ನು ಕೊಡ್ತೇನೆ ಇದರಿಂದ ನಿನ್ನ ಹೆಸರು ಕೀರ್ತಿ ಎಲ್ಲವನ್ನೂ ಗಳಿಸಬಹುದು ನೀನು ಪ್ರಸಿದ್ಧ ಲೋಕಪ್ರಸಿದ್ಧನಾಗಬಹುದು ಅಂತಂದಾಗ ವಿವೇಕಾನಂದರು ಕೇಳಿದಂಥ ಪ್ರಶ್ನೆ ಮರುಪ್ರಶ್ನೆ ಇದರಿಂದ ಭಗವಂತನ ದರ್ಶನ ಸಿಗತ್ತಾ ನೋಡಿ ವಿವೇಕಾನಂದರ ಮನಸ್ಸು ಎಷ್ಟು ಶುದ್ಧವಾದಂಥ ಮನಸ್ಸು ಯಾವ್ದಕ್ಕೆ ಜನ ಹಾತರಿತಾರೋ ಹೆಸರು ಕೀರ್ತಿ ಹಣ ಸಂಪತ್ತು ಐಹಿಕವಾದಂತಹ ಸುಖ ಸಂಪತ್ತುಗಳಿಗೆ ವಿವೇಕಾನಂದರು ಹೇಳ್ತಾರೆ ಇದರಿಂದ ಭಗವಂತನ ಸಾನಿಧ್ಯ ಸಿಗತ್ತ ಭಗವಂತನ ದರ್ಶನ ಸಿಗತ್ತ ನನಗೆ ತಕ್ಷಣ ಶ್ರೀನಾಂಶ ಇಲ್ಲ ಅದರಿಂದ ಭಗವಂತ ಸಿಗೋದಿಲ್ಲ ಆದರೆ ನೀನು ಪ್ರಸಿದ್ಧನಾಗಬಹುದು ಜನ ನಿನಗೆ ಮನ್ನಣೆಯನ್ನು ನೀಡ್ತಾರೆ ನಿನ್ನ ರೂಪ ಲಾವಣ್ಯವೆಲ್ಲವೂ ಜಾಸ್ತಿ ಆಗುತ್ತೆ ವಿವೇಕಾನಂದ ಅದಕ್ಕೆ ಅಧಿಕಾರ ಅಂಥ ಸಿದ್ಧಿಗಳಿಗೆ ಅಂಥ ಐಶ್ವರ್ಯಗಳಿಗೆ ನಾನು ಧಿಕ್ಕಾರವಿರಲಿ ಅಂತ ವಿವೇಕಾನಂದರು ಹೇಳಿದರು ಶ್ರೀರಾಮಕೃಷ್ಣರ ಸಾಧನೆಗಳಲ್ಲಿ ನಾವು ನೋಡುವಂಥದ್ದು ಆ ಆಂತರಿಕತೆ ಅಥವಾ ಏನು ಹೇಳೋದು ಭಗವಂತನ ಬಗ್ಗೆ ಅವ್ರಿಗಿದ್ದಂಥ ಅಷ್ಟು ತೀವ್ರವಾದಂಥ ವ್ಯಾಕುಲತೆ ಮನಸ್ಸಾರೆ ಭಗವಂತನನ್ನು ಕರೆಯುವಂಥದ್ದು ಭಗವಂತನ ಜೊತೆ ಮಾತಾಡುವಂಥದ್ದು ಅವನ ಲೀಲೆಗಳನ್ನು ಅಷ್ಟು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಶ್ರೀರಾಮಕೃಷ್ಣರು ಹೇಗೆ ಅವರು ಭಗವಂತನನ್ನು ವ್ಯಾಕುಲರಾಗಿ ಕರಿತಾ ಇದ್ದರು ಅಳ್ತಾಯಿದ್ರು ಪ್ರಾರ್ಥನೆ ಮಾಡ್ತಾಯಿದ್ರು ಸಣ್ಣ ಮಗುವಿನಂತೆ ತಾಯಿಯಂತೆ ಸಖಿಯಂತೆ ಸಖನಂತೆ ಎಲ್ಲ ಭಾವನೆಗಳನ್ನು ಒಂದು ಹಾಡಲ್ಲಿ ನೀವು ಕೂಡ ಹಾಡ್ತೀರಾ ಇದನ್ನು ಅಚ್ಚುತಮಿಕೆ ಶಿವಮ್ ಅನ್ನುವಂಥ ಹಾಡಿನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾವು ಯಾತಕ್ಕೆ ಭಗವಂತನನ್ನು ಕಾಣೋದಿಲ್ಲ ಯಾತಕ್ಕೆ ಭಗವಂತನನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾನು ಒಂದೊಂದು ಸಾಲು ಹೇಳ್ಕೊಡ್ತೀನಿ ದಯವಿಟ್ಟು ಅನುಸರಿಸಿ ಅಚ್ಚುತ ಕೃಷ್ಣ ದಾಮೋದರಂ ಅಚ್ಯುತ ಕೇಶವಂ ಕೃಷ್ಣ ದಾಮೋದರಂ राम राम जानकी वल्लभं जानकी वल्लभं ಅಚ್ಯುತ ಕೇಶವಂ कृष्ण ದಾಮೋದರ जानकी कौन कहता है भगवान आते नहीं कौन कहता है भगवान आते नहीं ತುಮ ಮೀರಾ ಜೈಸೇ ತುಮ ಮೀರಾ ಜೈಸೇನ ಅಚ್ಯುತಮ ಕೆವಮ ಕೃಷ್ಣ ದಾಮೋದರಮ ಅಚ್ಯುತಮ ಕೆವಮ ಕೃಷ್ಣ जानकी वल्लभं रादी, रादी, रादी, रादी, रादी, रादी। कौन कहता है भगवान खाते नहीं रादी, रादी, रादी। कौन कहता है भगवान खाते नहीं ಬೀರ್ ಶಬರಿ ಜೈಸೆ ಖಿಲಾ ನಹಿ ಅಚ್ಯುತ ಕೇಶವಂ ಕೃಷ್ಣ ದಾಮೋದರ जानकी वल्लभं कौन कहता है ಕೌನ್ ಕಹಿತ ಹಗವಾನ ಸೋತೆ ನಾಯ ಸೋದಾ ಜೈಸೆ ಸುಲಾತೆ ನಚ್ಯುತಮ ಕೆವಮ್ ಕೃಷ್ಣ ದಾಮೋದರಮ್ जानकी कौन कहता है भगवान ಕೌನ್ नहीं कौन कहता है भगवान ನಾಶ್ नहीं गोपियों गोपियों की की तुम नचाते नहीं ಗೋಪಿಯೋಕೀ तुम नचाते नहीं ಅಚ್ಯುತ केशवं कृष्ण दामोदरं जानकी कौन कहता है भगवान ಕಹತನ್ ಹಸತೆ कौन कहता है भगवान ಹಸತೆ ನಹಿ राम कृष्ण के जैसे हसाते नहीं कौन कहता है भगवान हंसते नहीं राम कृष्ण के जैसे हसाते नहीं ಅಚ್ಯುತಂ ಕೃಷ್ಣ ದಾಮೋದರಾಮಾಯಣಂ ಜಾನಕೀವಲ್ ರಾಮನಾರಾಯಣಂ ಜಾನಕೀವಲ್ಲಭಂ ರಾಮನಾರಾಯಣಂ ಜಾನಕೀವಲ್ಲಭಂ ನಮ್ಮ ಉಪನಿಷತ್ತಿನಲ್ಲಿ ತೈತರಿಯ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಇದೆ ಒಬ್ಬ ಶಿಷ್ಯ ಭೃಗು ಮಹರ್ಷಿ ತನ್ನ ಪಿತನಾದಂತಹ ಗುರುವಾದಂತಹ ವರುಣನ ಹತ್ರ ಬಂದು ಬ್ರಹ್ಮವಿದ್ಯೆಯನ್ನು ಕಲಿಬೇಕು ಅಂತ ಬಳಿಗೆ ಬರ್ತಾನೆ ವರುಣಂ ಉಪಸಸಾರ ನಾನು ಬ್ರಹ್ಮನನ್ನು ತಿಳಿಬೇಕು ಅಂತ ಕೇಳಿಕೊಂಡಾಗ ಗುರು ಹೇಳುವಂತ ಮಾತು ತಪಸ್ಸ ಬ್ರಹ್ಮ ವಿಜಿಜ್ಞಾಸಸ್ವ ತಪಸ್ಸಿನ ಮೂಲಕ ಸಾಧನೆಯ ಮೂಲಕ ಬ್ರಹ್ಮನನ್ನು ತಿಳಿಯಬಹುದು ತಿಳಿಯಬೇಕು ನೀನು ಅಂತ ಗುರುವಿನ ಆದೇಶವಾಗತ್ತೆ ನಂತರದ ವಾಕ್ಯದಲ್ಲಿ ಗುರು ಹೇಳ್ತಾನೆ ತಪೋ ಬ್ರಹ್ಮೇತಿ ತಪಸ್ಸೇ ಬ್ರಹ್ಮ ಅಂತಂದರೆ ಸಾಧನೆಯ ಮೂಲಕ ತಪಸ್ಸಿನ ಮೂಲಕ ಎಲ್ಲವೂ ನಮಗೆ ಸಿದ್ಧಿಸುತ್ತೆ ಈ ತಪಸ್ಸಿನ ಮೂಲಕ ನಾವು ಎಂಥದ್ದನ್ನು ಬೇಕಾದರೂ ಕೂಡ ಗಳಿಸಬಹುದು ಅನ್ನುವಂಥ ಮಾತನ್ನು ತೈತಿರಿಯ ಉಪನಿಷತ್ತು ಹೇಳುತ್ತೆ ಅದೇ ರೀತಿಯಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಪ್ರಸಂಗ ಇದೆ ಇಂದ್ರ ದೇವೇಂದ್ರ ಹಾಗೂ ದಾನವರ ರಾಜನಾದಂಥ ವೀರೋಚನ ಇವರಿಬ್ಬರೂ ಕೂಡ ಬ್ರಹ್ಮದೇವರನ್ನು ಬಳಸಾರತಾರೆ ಅವರ ಬಳಿಗೆ ಹೋಗಿ ನಾವು ಈ ಥರ ಬ್ರಹ್ಮನನ್ನು ತಿಳಿಬೇಕು ನಮ್ಮ ನಿಜ ಸ್ವರೂಪವನ್ನು ತಿಳಿಬೇಕು ತಾವು ನಮಗೆ ಉಪದೇಶವನ್ನ ಕೊಡಬೇಕು ನಾವು ಈ ದುಃಖ ತಾಪತ್ರಯಗಳಿಂದೆಲ್ಲ ಮುಕ್ತರಾಗಬೇಕು ಅಂತ ಕೇಳಿಕೊಂಡಾಗ ಬ್ರಹ್ಮದೇವರು ಭಾವಿಸಿ ಯೋಚನೆ ಮಾಡಿ ಹೇಳ್ತಾರೆ ನೋಡು ನೀವಿಬ್ಬರೂ ಕೂಡ ಸಾಧನೆಯನ್ನು ಮಾಡಬೇಕು ನೀನೇ ಆ ಪರಬ್ರಹ್ಮ ಅಂತ ಉಪದೇಶ ಮಾಡ್ತಾನೆ ವೀರೋಚನ ಬಹಳ ಸಂತೋಷದಿಂದ ನಾನೇ ಸರ್ವಶಕ್ತ ನಾನೇ ಪರಬ್ರಹ್ಮ ಅಂತ ಆನಂದದಿಂದ ಹೋಗಿ ತನ್ನ ದಾನವ ರಾಜ್ಯವನ್ನು ಏನೋ ಹೆಚ್ಚ ಮಾಡ್ತಾ ಅಹಂಕಾರದಿಂದ ಮೆರೆಯೋದಕ್ಕೆ ಶುರು ಮಾಡ್ತಾನೆ ಆದರೆ ಇಂದ್ರನಿಗೆ ಸಂಶಯ ಬರುತ್ತೆ ಸ್ವಲ್ಪ ದಿವಸ ಅವನು ಕೂಡ ಅದನ್ನು ಭಾವಿಸ್ತಾನೆ ಹಾಗೆ ಯೋಚನೆ ಮಾಡ್ತಾನೆ ಆಮೇಲೆ ಅವನು ಅನ್ಕೋತಾನೆ ಅದು ಸಾಧ್ಯ ನಾನು ಅಲಂಕಾರ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾನು ಬೇರೆ ರೂಪದಲ್ಲಿ ಕಾಣಿಸ್ಕೋತೇನೆ ಬೇರೆ ಒಂದು ಸಮಯದಲ್ಲಿ ದುಃಖ ಬಂದಾಗ ಕಷ್ಟ ಬಂದಾಗ ನನ್ನ ಮುಖ ಮ್ಲಾನವಧನವಾಗಿರುತ್ತೆ ಸುಖ ಬಂದಾಗ ನಾನು ಚೆನ್ನಾಗಿರ್ತೇನೆ ಸಂತೋಷವಾಗಿರ್ತೇನೆ ಇಷ್ಟೊಂದು ಬದಲಾವಣೆಗಳು ನನ್ನಲ್ಲಿ ಆಗ್ತಿರುವಾಗ ನಾನು ಆ ಸಚ್ಚಿದಾನಂದ ಪರಬ್ರಹ್ಮ ಅಂತ ನಾನು ಹೇಗೆ ಭಾವಿಸೋದು ಯಾವುದು ನಿರ್ಗುಣ ನಿರಾಕಾರ ಅಂತೆಲ್ಲ ಉಪನಿಷತ್ತುಗಳು ಹೇಳಿದೆಯೋ ಅಂಥ ಪರಬ್ರಹ್ಮ ನಾನು ಯಾವುದೇ ಬದಲಾವಣೆ ಇಲ್ಲದಂತಹ ವಸ್ತು ಹೇಗಾಗೋದಕ್ಕೆ ಸಾಧ್ಯ ಅಂತ ವಿಚಾರ ಮಾಡ್ತಾನೆ ವಿಚಾರ ಮಾಡಿ ಅವನು ಬ್ರಹ್ಮದೇವರ ಮತ್ತೆ ಹೋಗ್ತಾನೆ ತಾವು ಹೇಳಿಕೊಟ್ಟಂಥ ಮಾತು ನನಗ್ಯಾಕೋ ಸರಿ ತೋರ್ತಾ ಇಲ್ಲ ನಾನು ತಪ್ಪು ಅರ್ಥ ಮಾಡ್ಕೊಂಡಿರ್ಬೋದು ದಯವಿಟ್ಟು ಮತ್ತೊಮ್ಮೆ ನನಗೆ ಉಪದೇಶ ಮಾಡಿ ನೋಡಿ ಅವನ ವಿನಯ ನಾನು ತಪ್ಪು ಅರ್ಥ ಮಾಡ್ಕೊಂಡಿರ್ಬೋದು ತಾವು ಸರಿಯಾಗೇ ಹೇಳಿರಬಹುದು ಆದರೆ ನಾನು ತಪ್ಪು ಅರ್ಥ ಮಾಡಿಕೊಂಡಿದ್ದೇನೆ ಅನಿಸುತ್ತೆ ಆದ್ದರಿಂದ ಮತ್ತೆ ತಾವು ನನಗೆ ತಿಳಿಸ್ಕೊಡಿ ನೀನು ಮತ್ತೆ ತಪಸ್ಸು ಮಾಡು ಬ್ರಹ್ಮದೇವರು ಹೇಳೋದು ನೀನು ತಪಸ್ಸು ಮಾಡು ನಿನ್ನ ಮನಸ್ಸೇ ನಿನಗೆ ಅದರ ಸತ್ಯತೆಯನ್ನು ಹೇಳ್ಕೊಡುತ್ತೆ ಅಂತ ಬ್ರಹ್ಮದೇವ ಹೇಳ್ತಾನೆ ಶ್ರೀರಾಮಕೃಷ್ಣರು ಕೂಡ ಒಂದು ಸತಿ ಹೇಳ್ತಾರೆ ಮನಸ್ಸು ಎಷ್ಟು ಶುದ್ಧವಾಗ್ತಾ ಹೋಗುತ್ತೋ ಅಷ್ಟು ನಮ್ಮ ಒಳಗೆ ನಮಗೆ ಭಗವಂತನ ಸ್ವರೂಪ ಅಷ್ಟು ಸ್ಪಷ್ಟವಾಗ್ತಾ ಹೋಗುತ್ತೆ ಯಾಕೆಂತಂದರೆ ಉಪನಿಷತ್ನಲ್ಲಿ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಇದೆ ಶಂಕರಾಚಾರ್ಯರ ಭಾಷೆಗಳನ್ನು ನೀವು ಓದಿದಾಗ ಬ್ರಹ್ಮಸೂತ್ರದಲ್ಲಿರಲಿ ಅಥವಾ ಬೃಹಧಾರಣಿಕದಲ್ಲಿರಲಿ ಪೂರ್ವ ಪಕ್ಷದವರು ಮತ್ತೆ ಮತ್ತೆ ಪ್ರಶ್ನೆ ಮಾಡುವಂಥದ್ದು ನೋಡಿ ನೀವು ಹೇಳ್ತೀರಾ ಭಗವಂತನ ಅಥವಾ ಈ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವನ್ನು ನಾವು ತಿಳ್ಕೋಬಹುದು ನಾವೆಲ್ಲ ಅಂದರೆ ಮನುಷ್ಯನಾದವನು ಜೀವನಾದವನು ಈ ಪರಬ್ರಹ್ಮ ನಿರ್ಗುಣ ನಿರಾಕಾರನಾದಂಥ ಪರಬ್ರಹ್ಮನನ್ನು ತಿಳ್ಕೋಬಹುದು ಅಂತ ನೀವು ಹೇಳ್ತೀರ ಅದು ಹೇಗೆ ಸಾಧ್ಯ ಯಾಕೆಂತಂದರೆ ಇವನು ಸೀಮಿತ ಇವನು ಲಿಮಿಟೆಡ್ ಜೀವ ಅಂತಂದರೆ ಅವನಿಗೆ ಬಂಧನಗಳಿವೆ ಅದು ಹೇಗೆ ಅವನು ಅನಂತವಾದಂತಹ ಪರಬ್ರಹ್ಮನನ್ನು ತಿಳ್ಕೋಬಹುದು ಮನಸ್ಸು ಅವನ ಮನಸ್ಸು ತನ್ನ ಸಾಧಾರಣವಾದಂಥ ಶಕ್ತಿ ಸಾಮರ್ಥ್ಯಗಳಿಗೆ ಅದು ಸೀಮಿತವಾಗಿದೆ ಅದು ಹೇಗೆ ಅಸಾಮಾನ್ಯವಾದಂಥ ಪರಬ್ರಹ್ಮ ವಸ್ತುವನ್ನು ದೇವರನ್ನು ಭಗವಂತನನ್ನು ಧ್ಯಾನ ಮಾಡಬಲ್ಲೋದು ಅವನನ್ನು ಗ್ರಹಿಸೋದಕ್ಕೆ ಸಾಧ್ಯ ಹೇಗೆ ಆ ಮನಸ್ಸಿಗೆ ಲಿಮಿಟೇಷನ್ಸ್ ಇದೆ ಈ ಮನಸ್ಸಿಗೆ ಒಂದು ಸಣ್ಣ ಕೊಡದಲ್ಲಿ ನಾನು ಸಾವಿರಾರು ಲೀಟರ್ ಹಾಲನ್ನು ತುಂಬಬೇಕು ಅಂತಂದರೆ ಅದು ಹೇಗೆ ಸಾಧ್ಯ ಆ ಸಾಮರ್ಥ್ಯ ಇದೆಯೋ ಅಷ್ಟೇ ಹಾಲದನ್ನು ಹಿಡಿಯುತ್ತೆ ಇಲ್ಲದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ಅದರಲ್ಲಿ ಬರುತ್ತೆ ಆಗ ಶಂಕರಾಚಾರ್ಯರು ಹೇಳ್ತಾರೆ ಇಲ್ಲ ಯಾವಾಗ ಆ ವ್ಯಕ್ತಿ ತಪಸ್ಸಿನ ಮೂಲಕ ಸಾಧನೆಯ ಮೂಲಕ ವಿಚಾರದ ಮೂಲಕ ವಿವೇಕದ ಮೂಲಕ ತಾನು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಶುದ್ಧವಾಗ್ತಾ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೋ ಆಗ ಅವನಲ್ಲಿರುವಂಥ ಈ ಆವರಣಗಳೆಲ್ಲ ತಾನು ಮನಸ್ಸು ತಾನು ಬುದ್ಧಿ ತಾನಿಂಥ ಒಂದು ಜಾಗದಲ್ಲಿ ಹುಟ್ಟಿದವನು ತನ್ನ ಸೀಮಿತವಾದಂಥ ಬೋಧೆ ಇದೆಲ್ಲ ಬಿದ್ದೋಗುತ್ತೋ ಕಳಚ್ಕೊಂಡು ಹೋಗುತ್ತೋ ಆಗ ಅವನ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಆತ್ಮವಸ್ತುವಿನೊಂದಿಗೆ ಒಂದಾಗಿ ಅದು ಅನಂತವಾಗಿಬಿಡತ್ತೆ ಆಗ ಆ ಆತ್ಮಕ್ಕೂ ಪರಬ್ರಹ್ಮ ವಸ್ತು ಇರುವಂತಹ ಎಲ್ಲ ಅಡಚಣೆಗಳು ಒಂದೇ ಸತಿ ಕಳಿಸಿ ಹೋಗೋದ್ರಿಂದ ಅವನು ಆ ಪರಬ್ರಹ್ಮ ವಸ್ತುವನ್ನ ಧ್ಯಾನಿಸೋದಕ್ಕೆ ಒಂದಾಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಶುದ್ಧವಾದ ಮನಸ್ಸು ಮತ್ತು ದೇವರು ಬೇರೆ ಅಲ್ಲ ಶುದ್ಧವಾದಂಥ ಮನಸ್ಸಿನಲ್ಲಿ ಆ ಭಗವಂತನ ಆವಿರ್ಭಾವವಾಗುತ್ತೆ ಭಗವಂತನ ಸಾನಿಧ್ಯ ಇರುತ್ತೆ ಶುದ್ಧವಾದ ಮನಸ್ಸೇ ಗುರು ಅಂತ ಶ್ರೀರಾಮಕೃಷ್ಣ ಎಷ್ಟೊಂದು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಮನಸ್ಸು ಶುದ್ಧವಾಗ್ತಾ ಆಗ್ತಾ ನಮ್ಮ ವಿವೇಕ ಸ್ಪಷ್ಟವಾಗ್ತಾ ಹೋದಂತೆ ಮನಸ್ಸು ತಿಳಿಯಾದಂತೆ ಭಗವಂತನ ಸಾನಿಧ್ಯ ಅದರಲ್ಲಿ ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ ಹೀಗೆ ಈ ಚಾಂದೋಗಿ ಉಪನಿಷತ್ನಲ್ಲಿ ಬರುವಂತಹ ಈ ಪ್ರಸಂಗದಲ್ಲಿ ಇಂದ್ರ ಈ ವೀರೋಚನ ತಾನು ಕೇಳಿದ ತಕ್ಷಣ ತಾನೇ ಈ ಶರೀರವೇ ದೇವರು ನಾನೇ ದೇವರು ಅಂತ ಭಾವಿಸ್ಕೊಂಡು ಅಹಂಕಾರದಿಂದ ಮೆರಿತಾ ಇದ್ದಂತಹ ಸಮಯದಲ್ಲಿ ಇಂದ್ರ ತಪಸ್ಸನ್ನು ಮಾಡಿ ಮಾಡಿ ನೂರ ಒಂದು ವರ್ಷಗಳ ನಂತರ ಅವನಿಗೆ ಆ ಭಗವಂತನ ಸ್ವರೂಪ ಅವನಿಗೆ ಗೊತ್ತಾಗುತ್ತೆ ತಾನು ಆತ್ಮವಸ್ತು ತಾನು ಪರಬ್ರಹ್ಮನಿಂದ ಬೇರೆ ಅಲ್ಲ ಅನ್ನೋ ಅಂತಹ ಅವನಿಗೆ ಗೊತ್ತಾಗತ್ತೆ ಸಾಧನೆಯ ಮೂಲಕ ಹಾಗೆ ಇನ್ನೊಂದು ಪ್ರಸಂಗ ಬರುತ್ತೆ ಪ್ರಶ್ನೋಪನಿಷತ್ತಿನಲ್ಲಿ ಪಿಪ್ಪಲಾದ ತನ್ನ ಶಿಷ್ಯನಿಗೆ ಹೇಳ್ತಾನೆ ನೋಡು ನೀನು ಭಗವಂತನ ಸ್ವರೂಪವನ್ನು ತಿಳ್ಕೋಬೇಕು ಭಗವಂತನ ಸಾನಿಧ್ಯವನ್ನು ಅನುಭವಿಸಬೇಕು ಅಥವಾ ಈ ಬ್ರಹ್ಮತತ್ವವನ್ನು ತಿಳಿಬೇಕು ಅಂತಂದರೆ ನೀನು ನನ್ನ ಜೊತೆ ಒಂದು ವರ್ಷ ಇರಬೇಕು ತಪಸ್ಸನ್ನು ಆಚರಿಸ್ಬೇಕು ಒಂದು ವರ್ಷ ಇದ್ದು ನನ್ನ ಬಳಿ ತಪಸ್ಸನ್ನು ಆಚರಿಸಿ ನೀನು ಭಗವಂತನ ಸಾಧನೆಯನ್ನು ಭಗವಂತನಿಗಾಗಿ ಸಾಧನೆಯನ್ನು ಮಾಡಿದ್ರೆ ವ್ಯಾಕುಲತೆಯಿಂದ ಆಗ ನಿನಗೆ ಈ ಭಗವ ತತ್ವ ನಿನಗೆ ಅರ್ಥವಾಗತ್ತೆ ಅಂತ ಪ್ರಸಂಗ ಬರುತ್ತೆ ಈಗ ಪ್ರಶ್ನೆ ಬರುವಂಥದ್ದು ಶ್ರೀರಾಮಕೃಷ್ಣರ ಬಳಿ ಇದ್ದಂಥ ಇಷ್ಟೊಂದು ಜನ ಶಿಷ್ಯರನ್ನು ಬಿಟ್ಬಿಡಿ ಪಾಪ ಅವರೆಲ್ಲ ದೈವಾಂಶ ಸಂಭೂತರು ಶ್ರೀರಾಮಕೃಷ್ಣರೇ ಕರ್ಕೊಂಬಂದಂಥವ್ರು ಅವರನ್ನು ನರೇಂದ್ರ ಆಗಲಿ ರಾಖಾಲಾಗಲಿ ಇವರೆಲ್ಲರೂ ಕೂಡ ಒಂದು ಬಹಳ ಅದ್ಭುತವಾದಂಥ ಒಂದು ಪ್ರಸಂಗ ಇದೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಮ್ಮೆ ಶ್ರೀರಾಮಕೃಷ್ಣರು ಆ ಪಂಚವಟಿಯ ಬಳಿ ಕುಳಿತಿದ್ರು ಎಲ್ಲ ಶಿಷ್ಯರು ಕೂಡ ಇದ್ದರು ಆಗ ಒಬ್ಬಾತ ಭಕ್ತ ಶ್ರೀರಾಮಕೃಷ್ಣರನ್ನು ಇದ್ದಕ್ಕಿದ್ದಂತೆ ಪ್ರಶ್ನೆ ಮಾಡಿದ ನಿಮ್ಮ ಶಿಷ್ಯರಾದಂಥ ನರೇಂದ್ರ ರಾಕಾಲ್ ಬಾಬುರಾಮ್ ಇವರೆಲ್ಲರೂ ಕೂಡ ಎಷ್ಟೊಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಎಂಥ ಉನ್ನತವಾದಂಥ ಆಧ್ಯಾತ್ಮಿಕ ಸ್ಥರದವರು ಇವರೆಲ್ಲರೂ ನೀವೇ ಹೇಳಿದರೆ ಇವರೆಲ್ಲ ನಿತ್ಯ ಸಿದ್ದರು ಹಾಗೆ ಹೀಗೆ ಜೀವನ್ಮುಕ್ತರು ಅಂತೆಲ್ಲ ನಿಮಗೆ ಹೋಲಿಸಿದರೆ ಇವರೆಂಥ ವ್ಯಕ್ತಿಗಳು ಅಂತ ನೀವು ಹೇಳಬಲ್ಲರ ನರೇಂದ್ರ ರಾಖಲ್ ಇವರೆಲ್ಲ ಯಾವ ಮಟ್ಟದವರು ನಿಮಗೆ ಹೋಲಿಸಿದ್ರೆ ಅವರ ಸ್ಥಿತಿ ಏನು ನಿಮ್ಮ ಜೊತೆ ಹೋಲಿಸಿ ನಮಗೆ ಅದನ್ನು ಅರ್ಥ ಮಾಡುವಂತೆ ಹೇಳೋದಕ್ಕಾಗತ್ತೋ ವಿವರಿಸೋದಕ್ಕಾಗತ್ತಾ ಅಂತ ಶ್ರೀರಾಮಕೃಷ್ಣನ ಒಬ್ಬ ಭಕ್ತ ಕೇಳ್ತಾನೆ ಶ್ರೀರಾಮಕೃಷ್ಣ ನಗ್ತಾರೆ ನಕ್ಕು ಒಂದು ಪಕ್ಕದಲ್ಲಿದ್ದಂಥ ಒಂದು ಸಣ್ಣ ಕಡ್ಡಿಯನ್ನು ತಗೋತಾರೆ ಮುಂದಗಡೆ ಇದ್ದಂಥ ಮಣ್ಣಿನಲ್ಲಿ ಒಂದು ದೊಡ್ಡ ಗೀಟನ್ನು ಹಿಡಿತಾರೆ ದೊಡ್ಡ ಗೀಟನ್ನು ಹೇಳೋದು ಇದು ನಾನು ಅಂತ ತೋರಿಸ್ತಾರೆ ಅಷ್ಟು ದೊಡ್ಡ ಗೀಟಿರುತ್ತೆ ಅದು ಕೆಳಗಡೆ ಅದರ ಕೆಳಗಡೆ ಅವರು ಇನ್ನೊಂದು ಗೀಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಗೀಟನ್ನು ಎಳಿತಾರೆ ಇದು ನರೇಂದ್ರ ಅಂತ ತೋರಿಸ್ತಾರೆ ಹಾಗೆ ಬೇರೆ ಬೇರೆ ಅಳತೆಗಳಲ್ಲಿ ಗೀಟನ್ನು ಇಳಿತಾ ಹೋಗ್ತಾರೆ ಇದು ಬಾಬುರಾಮ್ ಇದು ತಾರಕ್ ಇದು ಹರಿ ಅಂತೆಲ್ಲ ಶಿಷ್ಯರ ಹೆಸರನ್ನು ಹೇಳ್ತಾ ಸಣ್ಣ ಸಣ್ಣ ಗೀಟನ್ನು ಅದಕ್ಕಿಂತ ಸ್ವಲ್ಪ ಸಣ್ಣದು ಅದಕ್ಕಿಂತ ಅಂದರೆ ಗ್ರೆಡೇಷನ್ ತೋರಿಸ್ತಾರೆ ಹೇಗೆ ನರೇಂದ್ರ ಅತ್ಯುತ್ತಮವನಾದಂಥವನು ಅಂತೆಲ್ಲ ತನಗೆ ತಮಗೆ ಹೋಲಿಸ್ಕೊಂಡ್ರೆ ನರೇಂದ್ರನ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಆ ಗೆರೆಗಳ ಮೂಲಕ ತೋರಿಸ್ತಾ ಹೋಗ್ತಾರೆ ಅವರು ಕಡೆಯಲ್ಲಿ ಈ ಭಕ್ತ ಕೇಳ್ತಾರೆ ರಾಖಾಲ್ ಅವನ ಸ್ಥಾನ ಇಲ್ಲಿ ನೀವನು ತೋರಿಸಲೇ ಇಲ್ವಲ್ಲ ರಾಖಾಲ್ದು ಬರೀಲೇ ಇಲ್ವಲ್ಲ ನೀವು ಶ್ರೀರಾಮಕೃಷ್ಣನಾಗುತ್ತಾರೆ ನಕ್ಕು ತಮಗೆ ಸಮಾನವಾದಂಥ ಒಂದು ಗೀಟ ನಡೀತಾರೆ ಕೆಳಗಡೆ ರಾಖಾಲ್ ಅಂಥ ಸ್ಥರದ ಅವನು ಅಂತ ಹೇಳ್ತಾರೆ ಅಂದರೆ ಶ್ರೀರಾಮಕೃಷ್ಣರ ಮಟ್ಟಕ್ಕೆ ಸಮಾನನಾದಂಥ ಶಕ್ತಿ ರಾಖಾಲ್ ಅನ್ನೋದು ಈಗ ಈ ಥರ ಶಿಷ್ಯರನ್ನು ಬಿಟ್ಟು ಉಳಿದಂತೆ ಶ್ರೀರಾಮಕೃಷ್ಣರ ಸಾನ್ನಿಧ್ಯಕ್ಕೆ ಬಂದಂಥ ಹಲವಾರು ಜನ ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಇರಬಹುದು ಅಥವಾ ಶ್ರೀರಾಮಕೃಷ್ಣರಿಗೆ ನಾನಾ ರೀತಿಯಲ್ಲಿ ಸಾಧನೆಯನ್ನು ಹೇಳ್ಕೊಟ್ಟಂಥ ಗುರುಗಳು ಇವರೆಲ್ಲರೂ ಶ್ರೀರಾಮಕೃಷ್ಣರ ಬಳಿಗೆ ಬಂದಂಥವರೇ ಇಲ್ಲಿ ಕೇವಲ ಪಿಪ್ಪಲಾದ ಹೇಳ್ತಾನೆ ಒಂದು ವರ್ಷ ನನ್ನ ಬಳಿ ಇರುವಂತ ಇವರೆಲ್ಲ ಹೃದಯರಾಮ್ ಇವರೆಲ್ಲ ಎಷ್ಟು ವರ್ಷ ಇದ್ದರು ಶ್ರೀರಾಮಕೃಷ್ಣರ ಬಳಿ ಹಾಗಾದ್ರೆ ಅವ್ರಿಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗೋಯ್ತ ಅಥವಾ ಆ ಭಗವತ್ ಅನುಭವವಾಯ್ತಾ ಶ್ರೀರಾಮಕೃಷ್ಣರ ಕೃಪೆ ಅವರ ಮೇಲೇನಾಯಿತು ಅಥವಾ ಅವರು ಹೇಗೆ ಶ್ರೀರಾಮಕೃಷ್ಣರಿಂದ ಕಲಿತರು ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ನೋಡೋಣ ಯಾಕೆಂತಂದರೆ ಇವರಲ್ಲಿ ಏನಾದರೂ ಒಂಚೂರು ಬದಲಾವಣೆ ಆಗಿದೆ ಅಂತ ಅನ್ನೋದಾದರೆ ಇವರು ಶ್ರೀರಾಮಕೃಷ್ಣರ ಸಾನಿಧ್ಯದಿಂದ ಏನನ್ನು ಕಲಿತರು ಅಂತ ನಾವು ನೋಡಿದ್ರೆ ಪರಿಶೀಲಿಸಿದ್ರೆ ನಾವು ಕೂಡ ಶ್ರೀರಾಮಕೃಷ್ಣರಿಂದ ಹಾಗೆ ಕಲೀಬಹುದು ಅನ್ನೋವಂಥ ಭಾವನೆ ನಮಗೆ ಬರಬೇಕು ಅಲ್ವಾ ನಾವೆಲ್ಲ ಈಗ ಕೂತಿರೋದು ಶ್ರೀರಾಮಕೃಷ್ಣರಿಂದ ನಾವು ಏನನ್ನು ಕಲಿಯಬಹುದು ಅಂತ ಇವರುಗಳನ್ನು ಪರಿಶೀಲಿಸೋದ್ರ ಮೂಲಕ ನಾವು ಕೂಡ ಶ್ರೀರಾಮಕೃಷ್ಣರಿಂದ ಕಲಿಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ ಪುಸ್ತಕದಿಂದ ಗಳಿಸುವಂತಹ ವಿದ್ಯೆ ಅದು ನಿಜವಾದ ವಿದ್ಯೆ ಅಲ್ಲ ಪುಸ್ತಕದಲ್ಲಿ ಏನಂತ ಬರೆದಿರಬಹುದು ಮಳೆ ಬರುತ್ತೆ ಅಂತ ಬರೆದಿರ್ಬೋದು ನಿಮ್ಮ ಪಂಚಾಂಗದಲ್ಲಿ ಆದರೆ ಹಿಂಡದ್ರೆ ಒಂದು ಹನಿ ನೀರು ಕೂಡ ಅದರಲ್ಲಿ ಬರೋಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಹಾಗೆ ಭಗವಂತನ ಸಾನಿಧ್ಯವನ್ನು ಅನುಭವಿಸಬೇಕು ಅಥವಾ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂತಂದರೆ ಗುರುವಿನ ದಯೆ ಇರಬೇಕು ಅದರ ಜೊತೆ ಸಾಧನೆ ತಪಸ್ಸಿನ ಬಲ ಇರಬೇಕು ಅನ್ನೋದನ್ನು ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾರೆ ಈಗ ಶ್ರೀರಾಮಕೃಷ್ಣರ ಬಳಿ ಇದ್ದಂತಹ ಅತ್ಯಂತ ಪ್ರಿಯನಾದಂಥವನು ಮಾಸೃ ಮಹಾಶಯ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಮಾಸರು ಮಹಾಶಯನನ್ನು ಕೇಳೋರು ಎಷ್ಟು ಅರ್ಥ ಮಾಡ್ಕೊಂಡಿದೆಯಾ ನನ್ನನ್ನು ಅಥವಾ ಅವ್ರು ಹೇಳಿದಂಥ ವಿಚಾರಗಳನ್ನು ಮಾಸೃ ಮಹಾಶಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನ ಇಲ್ವಾ ಅನ್ನೋದನ್ನು ಶ್ರೀರಾಮಕೃಷ್ಣರು ಪರೀಕ್ಷೆ ಮಾಡ್ತಾರೆ ಇದನ್ನು ಬೇಕಾದಷ್ಟಿ ನಾನು ಆಗಲೇ ಹೇಳಿದ್ದೀನಿ ಮಾಸೃಮಹಾಶಯನ ಬಗ್ಗೆ ನೀವು ವಚನವೇದವನ್ನು ಸ್ವಲ್ಪ ಓದಿದರೆ ನಿಮಗೆ ಅದರಲ್ಲಿ ಬೇಕಾದಷ್ಟು ಘಟನೆಗಳು ಬರುತ್ತೆ ಹೇಗೆ ಶ್ರೀರಾಮಕೃಷ್ಣರು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ರು ಅನ್ನೋದನ್ನು ಒಂದು ಬಹಳ ಚೆನ್ನಾಗಿ ಶ್ರೀರಾಮರು ಪರೀಕ್ಷೆ ಮಾಡ್ತಾರೆ ಮಾಸೃಮಹಾಶಯನನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಯಾತಕ್ಕೆ ಈ ಥರ ಶ್ರೀರಾಮಶ್ವರು ಪರೀಕ್ಷೆ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಮನಸ್ಸಿನಲ್ಲಿ ಅಂಥ ಭಕ್ತ ಶ್ರೀರಾಮಕೃಷ್ಣರು ಹೇಳಿದಂಥ ಮಾತುಗಳನ್ನು ಸ್ಪಷ್ಟವಾಗಿ ಬರ್ಕೋತಾ ಇದ್ದಂಥ ಮನುಷ್ಯ ಯಾತಕ್ಕೆ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ರು ಶ್ರೀರಾಮಕೃಷ್ಣವ್ರಿಗೇನಾದರೂ ಸಂದೇಹ ಇತ್ತ ಅವನ ಬಗ್ಗೆ ಅಂತ ಅನ್ನಿಸ್ಬಹುದು ನಿಮಗೆ ಹಾಗಲ್ಲ ಶ್ರೀರಾಮಕೃಷ್ಣರ ಉದ್ದೇಶ ಇದ್ದಂಥ ಎರಡು ಒಂದು ನಂತರದ ಸಮಯದಲ್ಲಿ ಮಾಸೃ ಮಹಾಶಯ ಬರ್ಕೋತಾ ಇದ್ದಂಥ ವಿಚಾರಗಳನ್ನು ಆ ಡೈರಿಯನ್ನು ಉಪಯೋಗಿಸ್ಕೊಂಡು ಅವರು ಈ ಥರ ಶ್ರೀರಾಮಕೃಷ್ಣರ ನುಡಿಗಳನ್ನು ದಾಖಲೆ ಮಾಡ್ತಾರೆ ಶ್ರೀರಾಮಕೃಷ್ಣರ ಬಗ್ಗೆ ಬರೀತಾರೆ ಅನ್ನೋದು ಶ್ರೀರಾಮಕೃಷ್ಣ ಗೊತ್ತಿತ್ತು ಅದಕ್ಕಾಗಿ ಅವರು ಮಾಸ್ತೃ ಮಹಾಶಯನನ್ನು ಕರ್ಕೊಂಡು ಬಂದಿದ್ರು ಮಾಸೃಮಹಾಶಯ ಮೊದಲು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ದಕ್ಷಿಣೇಶ್ವರಕ್ಕೆ ಬಂದಾಗ ಆ ಮೊದಲನೇ ದಿವಸವನ್ನು ನಾಪಿಸ್ಕೊಳ್ಳಿ ಶ್ರೀರಾಮಕೃಷ್ಣನ ನೋಡಿದಂಥ ದಿವಸ ಶ್ರೀರಾಮಕೃಷ್ಣರು ಅಲ್ಲಿ ಕೋಣೆಯಲ್ಲಿ ಕೂತ್ಕೊಂಡು ಭಕ್ತರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾಗ ಮಾಸುರು ಮನಸ್ಸಿಗೆ ಬಂದಂಥ ಮೊದಲ ಮಾತು ಇದು ನೈಮಿಷಾರಣ್ಯ ಇರ್ಬೋದು ಹಾಗಿದೆ ಇದು ಭಾಗವತವನ್ನು ಓದಿದರು ಇದು ನೈಮಿಷಾರಣ್ಯದ ಥರ ತಪೋಭೂಮಿಯಂತೆ ಇದೆ ಇವರು ಶುಕದೇವರಂತೆ ಕಾಣಿಸ್ತಾ ಇದ್ದಾರೆ ಅಂತ ಸುಖದೇವರು ಮಾಡಿದ್ದು ಏನು ಭಾಗವತವನ್ನು ವ್ಯಾಖ್ಯಾನ ಮಾಡಿದ್ದು ಭಾಗವತವನ್ನು ಕೊಟ್ಟಂಥವರು ಸುಖದೇವರು ಭಗವಂತನ ಲೀಲೆಗಳನ್ನು ವಿವರಿಸಿದಂಥವರು ಸುಖದೇವರು ಈಗ ಇದು ಉಲ್ಟಾಯ್ತ ನೋಡಿ ಮಾಸೃಮಹಾಶಯ ನಮಗೆ ಭಾಗವತವನ್ನು ಆಧುನಿಕ ಭಾಗವತವನ್ನು ವಚನ ವೇದವನ್ನು ನಮಗೆ ಕೊಟ್ಟಿದ್ದಾರೆ ಅವರೇ ಶುಕದೇವರು ಶ್ರೀರಾಮಕೃಷ್ಣರು ಭಗವಂತ ಭಗವಂತನ ಲೀಲಿಯನ್ನು ವರ್ಣಿಸಿದಂಥವರು ಅಥವಾ ಭಾಗವತವನ್ನ ಭಗವಂತನ ಲೀಲಿಯನ್ನು ವರ್ಣಿಸಿದಂಥವರು ಮಾಸೃ ಮಹಾಶಯ ಆದ್ರಿಂದ ಅವರೇ ಶುಕದೇವರು ಇಲ್ಲಿ ಮಾಸ್ರು ಮಹಾಶಯ ಕೇಳ್ತಾನೆ ನೋಡು ನೀನು ನನ್ನ ಬಗ್ಗೆ ಏನು ಅರ್ಥ ಮಾಡ್ಕೊಂಡಿದೀಯಾ ಶ್ರೀರಾಮಕೃಷ್ಣ ಕೇಳ್ತಾರೆ ನನ್ನ ಬಗ್ಗೆ ನಿನಗೆ ಎಷ್ಟು ಅರ್ಥ ಆಗಿದೆ ಅಥವಾ ಇಲ್ಲಿಯ ಬಗ್ಗೆ ನಿನಗೆ ಏನು ಅರ್ಥ ಆಗಿದೆ ನನ್ನ ಅಂತ ಹೇಳ್ತಾ ಇರಲಿಲ್ಲ ಅವರು ತಮ್ಮ ಬಗ್ಗೆ ಅವರು ನಾನು ನನ್ನದು ಅಂತ ಹೇಳ್ತಾನೆ ಇರಲಿಲ್ಲ ಇಲ್ಲಿಯ ಬಗ್ಗೆ ಇದರ ಬಗ್ಗೆ ಅಂತ ಸಂಬೋಧಿಸ್ಕೋತಾಯಿದ್ರು ತಮ್ಮ ಬಗ್ಗೆ ಮಾಸೃ ಮಹಾಶ ಹೇಳ್ತೀನಿ ನೀವು ಆವತ್ತು ಭಾಳ ಚೆನ್ನಾಗಿ ವಿವರಿಸಿದ್ರಿ ತಮ್ಮ ಬಗ್ಗೆ ಒಂದು ದೊಡ್ಡ ವಿಶಾಲವಾದಂಥ ಒಂದು ಭೂಮಿ ಇದೆ ಖಾಲಿಯಾದಂಥ ಜಾಗ ಇದೆ ಯಾವುದೇ ಅಡಚಣೆ ಇಲ್ಲದಂಥ ಒಂದು ವಿಶಾಲವಾದ ಅನಂತವಾದಂಥ ಒಂದು ಬಯಲಿದೆ ಅಂತ ಇದ್ದರೆ ಆ ಇಡೀ ಬಯಲನ್ನು ವಿಸ್ತಾರವನ್ನು ನಾವು ನಮ್ಮ ಕಣ್ಣಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಳಿಯೋದಕ್ಕೆ ಸಾಧ್ಯ ಇಲ್ಲ ನೋಡೋದಕ್ಕೂ ಸಾಧ್ಯ ಇಲ್ಲ ನೀವು ಅದರ ಮುಂದೆ ನಮ್ಮ ಮುಂದೆ ಇರುವಂಥ ಒಂದು ಗೋಡೆಯಂತೆ ಆ ಗೋಡೆಯಲ್ಲಿರುವಂಥ ಒಂದು ಸಣ್ಣ ಕಿಂಡಿಯಂತೆ ಆ ಕಿಂಡಿಯ ಮೂಲಕ ನಾವು ಅದನ್ನು ನೋಡಿದಾಗ ಆ ಇಡೀ ಬಯಲು ನಮಗೆ ಕಾಣಿಸುತ್ತೆ ಅಂತ ಮಾಸುಮಾಹಾಶೆ ವಿವರಿಸ್ತಾನೆ ನೋಡಿ ಇದರಲ್ಲಿ ನಾವು ಒಂದು ದೊಡ್ಡ ಬಯಲಿನ ಮುಂದೆ ನಿಂತುಕೊಂಡಾಗ ಆ ಬಯಲಿನ ವಿಸ್ತಾರ ಅದರ ವಿಶಾಲತೆ ನಮನ್ನ ಸಂಪೂರ್ಣವಾಗಿ ಅದನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅನಿಸುತ್ತೆ ಅಷ್ಟು ವಿಶಾಲವಾದಂಥ ಒಂದು ಬಯಲು ಆದರೆ ಒಂದು ಸಣ್ಣ ಕಿಂಡಿಯ ಮೂಲಕ ನೋಡಿದಾಗ ಒಂದು ಗೋಡೆಯ ಕಿಂಡಿಯ ಮೂಲಕ ನೋಡಿದಾಗ ನಮ್ಮ ದೃಷ್ಟಿ ನೇರವಾಗಿ ಹೋಗೋದರಿಂದ ಆ ಕಾಣುವಂತಹ ಬಯಲು ಪ್ರದೇಶ ಸ್ಪಷ್ಟವಾಗಿ ಕಾಣತ್ತೆ ನಮಗೆ ಇಲ್ಲದ್ರೆ ನೀವು ಇದನ್ನು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನೀವು ಒಂದು ದೊಡ್ಡ ಜಾಗಕ್ಕೆ ಹೋಗ್ತೀರಾ ಅಂತ ಒಂದು ತೋಟಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ ನೀವು ಕಣ್ಣಲ್ಲಿ ನೋಡುವಂಥ ದೃಶ್ಯ ಅದನ್ನೇ ಒಂದು ಕ್ಯಾಮ್ರಾದಲ್ಲಿ ನೀವು ಫೋಟೋ ತೊಗೊಂಬನ್ನಿ ಆ ಕ್ಯಾಮ್ರಾದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತೆ ನಿಮಗೆ ಯಾಕೆ ಅಲ್ಲಿ ಒಂದು ಫೋಕಸ್ ಆಗಿದೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ನಿಮ್ಮ ದೃಷ್ಟಿ ಬಿದ್ದಿರೋದ್ರಿಂದ ಲೈಟ್ ಬಿದ್ದಿರೋದ್ರಿಂದ ಅಥವಾ ಆ ಫೋಕಸ್ ಆಗಿರೋದ್ರಿಂದ ಆ ಫೋಟೋ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೌದಾ ಇಷ್ಟು ಚೆನ್ನಾಗಿತ್ತ ನಾನು ಹೋಗಿದಂಥ ಜಾಗ ಅಂತ ನೀವೇ ಆಮೇಲೆ ಅನ್ಕೋತೀರಾ ನೀವು ಬೇರೆ ಕಡೆ ಎಲ್ಲ ಹೋಗಿ ಬಂದಿರುವಾಗ ಟೂರಿಸ್ಟ್ ಪ್ಲೇಸ್ಗಳಿಗೆ ಅಲ್ಲಿ ಅಲ್ಲಿ ಆ ನೋಡಿದಂಥ ದೃಶ್ಯ ನಿಮ್ಮ ನೆನಪಿಗೆರಲ್ಲ ಅದನ್ನು ಮರ್ತೋಗಿರ್ತೀರಾ ಅದರ ಕ್ಯಾಮ್ರಾದಿಂದ ಬಂದಿರುವಂಥ ಫೋಟೋ ನೋಡಿ ನಿಮಗೆ ಓಹ್ ಇಷ್ಟು ಚೆನ್ನಾಗಿತ್ತಲ್ವ ಇದನ್ನು ಇಷ್ಟು ಎತ್ತರ ಇತ್ತಲ್ವ ಹಾಗೆ ಹೀಗೆ ಅಂತ ನೀವು ಅಚ್ಚರಿ ಪಡ್ತೀರಾ ಹಾಗೆ ಯಾಕೆಂತಂದರೆ ಫೋಕಸ್ ಇರತ್ತಲ್ಲಿ ವಿಶಾಲವಾದಂಥ ದೃಶ್ಯವನ್ನು ನೋಡಿದಾಗ ನಿಮ್ಮ ಮನಸ್ಸು ಆ ವಿಶಾಲತೆಯನ್ನು ಗ್ರಹಿಸೋದಕ್ಕೆ ಸಾಧ್ಯ ಇರೋದಿಲ್ಲ ತಯಾರಾಗಿರೋದಿಲ್ಲ ಆದ್ದರಿಂದ ಇಲ್ಲಿ ಅವತಾರ ತತ್ವವನ್ನು ಕುರಿತು ಮಾಸೃ ಮಹಾಶಯ ಹೇಳ್ತಾ ಇದ್ದಾನೆ ಆ ವಿಶಾಲವಾದಂಥ ಭಗವಂತನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಸೀಮಿತವಾದಂಥ ಮನಸ್ಸಿನಿಂದ ಯಾಕೆಂದರೆ ಅದು ತನ್ನದೇ ಆದಂಥ ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ ಆದರೆ ಈ ಕಿಂಡಿಯ ಮೂಲಕ ನೋಡಿದಾಗ ಆ ಭಗವಂತನ ವಿಶಾಲತೆ ಆ ಸಣ್ಣ ರಂಧ್ರದ ಮೂಲಕ ಅವತಾರ ಪುರುಷನ ಮೂಲಕ ನಮಗೆ ಅದರ ಆಭಾಸ ಸಿಗುತ್ತೆ ಅದರ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ಬರುತ್ತೆ ಅವತಾರ ಪುರುಷನನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ಭಗವಂತನ ಸ್ವರೂಪವನ್ನು ಅರ್ಥ ಮಾಡ್ಕೋಬಹುದು ಅಂತ ಮಾಸ ಮಹಾಶಯ ಇಲ್ಲಿ ಹೇಳ್ತಾ ಇದ್ದಾನೆ ಆಗ ಶ್ರೀರಾಮ್ ಬಾ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಮೆಚ್ಕೋತಾರೆ ಕನಕನ ಕಿಂಡಿ ಅಂತಿದೆ ನಿಮಗೆಲ್ಲ ಗೊತ್ತಿದೆ ಉಡುಪಿನಲ್ಲಿ ಹೋದಾಗ ಭಗವಂತ ಹೇಗೆ ಕನಕದಾಸರಿಗೆ ದರ್ಶನವನ್ನು ನೀಡಬೇಕು ಅಂತ ಈ ಕಡೆ ತಿರುಕೊಂಡ್ರು ಸಣ್ಣ ರಂಧ್ರದ ಮೂಲಕ ಭಗವಂತ ಕನಕನಿಗೆ ದರ್ಶನವನ್ನು ನೀಡಿದ್ರು ಹಾಗೆ ಕನಕನಿಗೆ ದರ್ಶನವನ್ನು ಆ ಕಿಂಡಿಯ ಮೂಲಕ ನೀಡದಂತಹ ಭಗವಂತ ಹಾಗೂ ಇಲ್ಲಿ ಶ್ರೀರಾಮಕೃಷ್ಣರು ಯಾವ ರೀತಿಯಲ್ಲಿ ಅವತಾರ ಪುರುಷನನ್ನ ವಿವರಿಸ್ತಾ ಇದ್ದಾರೆ ನೋಡಿ ಎಷ್ಟು ಸಾಮ್ಯ ಇದೆ ಇದೆರಡಕ್ಕೂ ಕೂಡ ಶ್ರೀರಾಮಕೃಷ್ಣರ ಜೊತೆ ಇದ್ದಂಥ ಅವರ ಸಂಬಂಧಿಕರ ಬಗ್ಗೆ ಬರೋಣ ಎಲ್ಲಕ್ಕಿಂತ ಹೆಚ್ಚಾಗಿ ಇದ್ದಂಥವರು ಹೃದಯ್ ಹಾಗೂ ರಾಮ್ಲಾಲ್ ಈ ರಾಮ್ಲಾಲ್ ಅನ್ನೋರು ಶ್ರೀರಾಮಕೃಷ್ಣರ ಅಣ್ಣನ ಮಗ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದರು ದಕ್ಷಿಣೇಶ್ವರದ ದೇವಸ್ಥಾನದಲ್ಲಿ ರಾಧಾಕಾಂತನ ದೇವಸ್ಥಾನದಲ್ಲಿ ನಂತರ ಶ್ರೀರಾಮಕೃಷ್ಣರು ಪೂಜೆಯನ್ನು ಬಿಟ್ಟ ನಂತರ ಕಾಳಿಯ ದೇವಸ್ಥಾನದಲ್ಲೂ ಕೂಡ ಆತ ಪೂಜಾರಿಯಾಗಿದ್ದರು ರಾಮ್ಲಾಲ ಕಮಾಪಕೂರಿಗೆ ಹೋದಾಗ ತನ್ನ ಊರಿಗೆ ಹೋದಾಗ ಅಲ್ಲಿಯ ಊರಿನ ಜನ ಹೇಳೋರು ನೋಡು ನಮ್ಮ ಗದಾಧರ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಬೆಳೆದಂಥ ಹುಡುಗ ನಮ್ಮ ಊರಿನ ಹುಡುಗ ಅವರೇನು ಬಹಳ ದೊಡ್ಡ ವ್ಯಕ್ತಿಯಾಗ್ಬಿಟ್ಟಿದ ನಂತೆಯ ಎಲ್ಲ ದೊಡ್ಡ ದೊಡ್ಡ ಧನಿಕರು ಎಲ್ಲರೂ ಬರ್ತಾಯಿದ್ದಾರಂತೆ ಅವರನ್ನು ನೋಡೋಕ್ಕೆ ಅವ್ರ ಮಾತನ್ನು ಕೇಳೋದಕ್ಕೆ ಅದು ಏನಪ್ಪ ಏನಂಥ ಆಶ್ಚರ್ಯ ಇಲ್ಲೇ ಇದ್ದು ಹುಡುಗ ಏನಂಥ ಆಶ್ಚರ್ಯ ಏನು ಪವಾಡಾಗಿದೆ ಅಲ್ಲಿ ಅಂತ ಕೇಳೋರು ಅವ್ರಿಗೆಲ್ಲ ಅರ್ಥ ಆಗ್ತಿರಲಿಲ್ಲ ಶ್ರೀರಾಮಕೃಷ್ಣರ ಬಗ್ಗೆ ನಮ್ಮ ಹುಡುಗ ಅಲ್ಲಿ ಹೋಗಿ ಇಷ್ಟೊಂದು ಪ್ರಸಿದ್ಧನಾಗ್ಬಿಟ್ಟು ನನ್ನಲ್ಲ ಅವ್ರೀ ರಾಮ್ಲಾಲ್ ನೋಡು ಅವರೆಲ್ಲ ಬರ್ತಾರೆ ನೀನು ಬೇಕಾದಷ್ಟು ಹಣ ಮಾಡ್ತಿರ್ಬೋದಲ್ವ ಅವ್ರ ಹತ್ರ ದುಡ್ಡಿಸ್ಕೊಂಡು ನೀನು ಬೇಕಾದಷ್ಟು ಹಣ ಮಾಡ್ತಿರ್ಬೋದಲ್ವ ಅಂತ ಕೇಳೋರು ರಾಮ್ಲಾಲ ಹೇಳಿದೆ ಇಲ್ಲ ಇಲ್ಲ ಅವರೆಲ್ಲ ಬಹಳ ದೊಡ್ಡ ವ್ಯಕ್ತಿಗಳು ಶ್ರೀರಾಮಕೃಷ್ಣರ ಮಾತುಗಳನ್ನು ಕೇಳಕ್ಕೆ ಬರ್ತಾರೆ ಹೊರತು ಈ ಥರ ಲೌಕಿಕ ವಿಚಾರಗಳನ್ನೆಲ್ಲ ನಾವು ಅವ್ರ ಹತ್ರ ಎಲ್ಲ ಮಾತಾಡೋದಿಲ್ಲ ಹಾಗೆ ಹೇಗೆ ಅಂತ ರಾಮ್ಲಾಲ ಹೇಳಿದೆ ಇವರಿಗೆಲ್ಲ ನಂಬಿಕೆ ಇಲ್ಲ ಇವನು ನಿಶ್ಚಯವಾಗಿ ಏನೋ ಮಾಡ್ಕೋತಾ ಇದ್ದಾನೆ ಆದರೆ ನಮಗೆ ಹೇಳ್ಕೊಡ್ತಾ ಇಲ್ಲ ಗುಟ್ಟು ಬಿಡ್ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನೀನು ಕೇಳ್ಬೋದಲ್ಲ ಅವ್ರನ್ನೆಲ್ಲ ಯಾತಕ್ಕೆ ಹಣಕ್ಕೆ ಕೇಳೋದಿಲ್ಲ ಅಥವಾ ಮನೆ ಹಾಗೆ ಹೇಗೆ ಕೇಳ್ತಾ ಇಲ್ಲ ನೀನು ಅಂತ ಲೌಕಿಕತೆಯನ್ನು ಆ ರಾಮ್ಲಾಲನ ಮನಸ್ಸಿಗೆ ಸ್ವಾರ್ಥವನ್ನು ತುಂಬ್ತಾ ಹೋಗ್ತಾರೆ ಆದರೆ ಅವನು ಹೇಳ್ತಾನೆ ಇಲ್ಲ ಇಲ್ಲ ಪೀಪಲ್ ಆಫ್ ಕ್ಯಾಲ್ಕಟ್ಟ ಕಲ್ಕತ್ತೆಯ ಜನ ಅಷ್ಟೊಂದು ಮುಟ್ಟಾಳರಲ್ಲ ಅವರು ಶ್ರೀರಾಮಕೃಷ್ಣ ನೋಡೋಕೆ ಬರ್ತಾರೆ ಹೊರತು ನಮ್ಮಂಥವ್ರನ್ನೆಲ್ಲ ಮಾತೂ ಆಡಿಸೋದಿಲ್ಲ ಅಂತ ರಾಮ್ಲಾಲ ಹೇಳ್ತಾನೆ ಇದು ಜನಸಾಮಾನ್ಯರ ಬುದ್ಧಿ ಹೇಗೆ ನಾವು ಎಲ್ಲವನ್ನೂ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೋಬೋದು ಅಂತಾನೆ ಭಾವಿಸ್ತಾ ಹೋಗ್ತಾನೆ ಮನುಷ್ಯ ಶ್ರೀ ರಾಮಕೃಷ್ಣರ ತಾಯಿ ಆಕೆಗೂ ಕೂಡ ಶ್ರೀರಾಮಕೃಷ್ಣರ ಬಗ್ಗೆ ಬೇಕಾದಷ್ಟು ಗೊತ್ತಿದ್ದರೂ ಕೂಡ ಬೇಕಾದಷ್ಟು ದೇವತೆಗಳ ದೇವಿಯರ ದರ್ಶನ ಆಗಿತ್ತು ಎಲ್ಲವೂ ಆಗಿತ್ತು ಆದರೆ ಕೆಲವು ಸರ್ತಿ ಆಕೆಗೂ ಕೂಡ ಸಾಮಾನ್ಯವಾದಂತಹ ವ್ಯಕ್ತಿಯಂತೆ ಸಂದೇಹಗಳು ಬಂದ್ಬಿಡ್ತಾ ಇತ್ತು ತನ್ನ ಮಗನ ಬಗ್ಗೆ ಒಮ್ಮೆಯವರು ಶ್ರೀರಾಮಕೃಷ್ಣನ ಕೇಳ್ತಾರೆ ನೋಡು ನನಗೂ ವಯಸ್ಸಾಗ್ತಾ ಇದೆ ಯಾರು ನನ್ನನ್ನು ನೋಡ್ಕೋತಾರೆ ನೀನು ಯಾವಾಗಲೂ ಈ ಥರ ಒಂದು ಮರದ ತುಂಡಿನ ಥರ ಬಿದ್ದಿರ್ತೀಯ ಏನೇನೋ ಸಮಾಧಿ ಗಿಮಾಧಿ ಅಂತದ್ದು ಏನೇನೋ ಆಗೋಗುತ್ತೆ ನಿನಗೆ ನೀನೆಲ್ಲೋ ಇರ್ತೀಯ ಹೇಳೋದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನನ್ನನ್ನು ಯಾರು ನೋಡ್ಕೋತಾರೆ ಈ ಥರ ನನಗೆ ವಯಸ್ಸಾಗ್ತಾಯಿದೆ ನನಗೂ ಕೈಲಾಗ್ತಾಯಿಲ್ಲ ಈ ನಡುವೆ ಅಂತ ಸಾಮಾನ್ಯವಾದಂಥ ಒಂದು ಮಹಿಳೆ ಥರ ಅವರು ರಾಮಕೃಷ್ಣನ ಕೇಳ್ತಾರೆ ಗದಾಯಿ ಕೆಷ್ಟೋ ಅಂತ ಕರಿತಾಯಿದ್ರು ಅವರು ಶ್ರೀರಾಮಕೃಷ್ಣನ ಅಪಭ್ರಂಶ ಕೆಷ್ಟೋ ಅಂತ ಏಕೆಷ್ಟೋ ನೀನು ಯಾಕೆ ಈ ಥರ ಎಲ್ಲ ಮಾಡ್ಕೋತೀಯ ನಿನ್ನ ಮನಸ್ಸಿಗೆ ಏನೇನೋ ಆಗೋಗುತ್ತಲ್ಲ ನಿನ್ನ ಶರೀರ ಈ ಥರ ಜಡ ಆಗೋಗ್ತಾ ಇದೆ ನನ್ನನ್ನು ಯಾರು ನೋಡ್ಕೋತಾರೆ ಅಂತ ಹಾಕಿ ಬಹಳ ಕಾಳಜಿಯಿಂದ ಕೇಳ್ತಾರೆ ಆಗ ರಾಮಕೃಷ್ಣರು ಹೌದಮ್ಮ ನನಗೆ ಸಾಧ್ಯ ಇಲ್ಲ ಯಾವಾಗಲೂ ನಿನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಾಮ್ಲಾಲಾ ಇದ್ದಾರೆ ಹೃದಯ ಇದ್ದಾರೆ ಇವರೆಲ್ಲ ನೋಡ್ಕೋತಾರೆ ನಿನ್ನನ್ನು ಯೋಚನೆ ಮಾಡಬೇಡ ನನಗೆ ಯಾವಾಗಲೂ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಪ್ರತಿನಿತ್ಯ ಶ್ರೀರಾಮಕೃಷ್ಣರು ಹೋಗಿ ತಾಯಿಯನ್ನು ವಿಚಾರಿಸ್ಕೋತಾಯಿದ್ರು ಅಮ್ಮ ಹೇಗಿದೆಯಾ ಊಟ ಮಾಡಿದ್ಯಾ ಆರೋಗ್ಯ ಚೆನ್ನಾಗಿದೆಯಾ ಅಂತ ಶ್ರೀರಾಮಕೃಷ್ಣರು ಪ್ರತಿಯೊಂದು ದಿವಸ ಕೇಳೋರು ಹೃದಯ ಶ್ರೀರಾಮಕೃಷ್ಣ ಸಾನಿಧ್ಯದಲ್ಲಿ ಇದ್ದಂಥವನು ಅಷ್ಟು ವರ್ಷ ಶ್ರೀರಾಮಕೃಷ್ಣರ ಸೇವೆಯನ್ನು ನಿಷ್ಠೆಯಿಂದ ಮಾಡಿದಂಥವನು ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷ ಶ್ರೀರಾಮಕೃಷ್ಣರನ್ನು ಕಾಪಾಡಿದಂಥವನು ಹೃದಯ್ ಅವರು ತೀವ್ರವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದಾಗ ಬಲವಂತವಾಗಿ ಅವರ ಬಾಯಿಗೆ ಆಹಾರವನ್ನು ಕೊಟ್ಟು ಎಲ್ಲ ಮಾಡ್ತಾ ಇದ್ದಂಥವನು ಹೃದಯ್ ಶ್ರೀರಾಮಕೃಷ್ಣರು ಉಳ್ಕೊಂಡ್ರು ಅಂತಂದರೆ ಅದು ಹೃದಯನ ತಪಸ್ಸು ಅವನ ಸೇವೆ ಶ್ರೀರಾಮಕೃಷ್ಣ ಹಲವಾರು ಕಡೆ ಹೇಳ್ತಾರೆ ಅವನು ನನ್ನನ್ನು ನೋಡ್ಕೊಳ್ಳದೇ ಇದ್ದಿದ್ದರೆ ಇವತ್ತು ಈ ಶರೀರ ಉಳ್ಕೋತಾ ಇರಲಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಅಂತಹ ಹೃದಯಗೂ ಕೂಡ ಬಹಳಷ್ಟು ಸ್ವಾರ್ಥ ಇರ್ತಾ ಇತ್ತು ಎಷ್ಟೋ ಸತಿ ಶ್ರೀರಾಮಕೃಷ್ಣರಿಗೆ ಬಹಳಷ್ಟು ತೊಂದರೆಯನ್ನು ಕೂಡ ಹೃದಯ ಕೊಟ್ಟಿದ್ದ ಎಲ್ಲಿಯ ತನಕ ಅಂತಂದರೆ ಸಾಮಾನ್ಯವಾಗಿ ಸೇವಕರಲ್ಲಿ ಆಗುವಂತಹ ಪ್ರವೃತ್ತಿ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾ ಇದ್ದಂತಹ ವಸ್ತುಗಳನ್ನು ಯಾರೋ ಒಂದಷ್ಟು ಸಿಹಿ ತಿಂಡಿ ಅಂತಂದರು ಅಥವಾ ಇನ್ನೊಂದು ಯಾವುದಾದ್ರು ತಂದರು ಅಂತಂದರೆ ಅವನು ಅದನ್ನು ಕಸ್ಕೊಂಡು ಹೋಗ್ಬಿಡ್ತಿದ್ದ ಶ್ರೀರಾಮಕೃಷ್ಣರು ಯಾವುದನ್ನೂ ತಿಂತಿರಲಿಲ್ಲ ಆಗಲಿ ಆದರೆ ಅದನ್ನು ತಮ್ಮ ಬಳಿಗೆ ಬರ್ತಾಯಿದ್ದಂತಹ ಯುವಕರಿಗೆ ಅಥವಾ ಭಕ್ತರಿಗೆ ಹಂಚುವರು ಶ್ರೀರಾಮಕೃಷ್ಣರು ಆದರೆ ಇವನು ಅದನ್ನು ಕಸ್ಕೊಂಡು ಹೊಟ್ಟೋಗ್ಬಿಡ್ತಿದ್ದ ಯಾರು ಕೊಡ್ತಿದ್ನೋ ಏನು ಮಾಡ್ತಿದ್ನೋ ಅಥ್ವಾ ಅವನ ಮನೆಯವರಿಗೆ ಅವ್ರಿಗೆ ಇವರಿಗೆ ಕೊಟ್ಟು ತನ್ನ ಸಂಬಂಧಿಕರಿಗೆ ಕೊಡಬೇಕು ಅನ್ನೋವಂಥ ಆಸೆ ಎಷ್ಟೋ ಸತಿ ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ಒಬ್ಬರು ಒಂದು ಸತಿ ಶ್ರೀರಾಮಕೃಷ್ಣರಿಗೆ ಅಂತ ಒಂದು ಕೋಸನ್ನು ತರ್ತಾರೆ ಎಲೆ ಕೋಸನ್ನು ತಂದು ಕೊಡ್ತಾರೆ ಅದನ್ನು ತಂದುಕೊಟ್ಟ ತಕ್ಷಣ ಶ್ರೀರಾಮಕೃಷ್ಣರು ಮನುಷ್ಯದ ಕೆಳಗಡೆ ಅದನ್ನು ಬಚ್ಚಿಟ್ಕೋತಾರೆ ಫಸ್ಟು ಯಾವತ್ತು ಯಾವುದನ್ನು ಸಂಚಯ ಮಾಡದೇ ಇದ್ದಂಥ ಶ್ರೀರಾಮಕೃಷ್ಣರು ಈ ಥರ ನೋಡಿ ಮಗುವಿನಂಥ ಸ್ವಭಾವ ಶ್ರೀರಾಮಕೃಷ್ಣರದು ಹೃದಯ ಬಂದರೆ ಇದಕ್ಕೋಸ್ಕರ ಜಗಳ ಆಡ್ತಾನೆ ಅವನು ಬಂದು ನೋಡ್ಬಿಟ್ರೆ ಆಮೇಲೆ ಅಂದರೆ ಜಗಳ ಆಡ್ತಾನೆ ಅವನಿಗೆ ಕಷ್ಟ ಆಗತ್ತೆ ಎಲ್ಲರೂ ಇದರಿಂದ ವೈಮನಸ್ಸು ಶುರುವಾಗತ್ತೆ ಅಂತ ಶ್ರೀರಾಮಕೃಷ್ಣರು ಕಾಪಾಡ್ಕೋಬೇಕು ಅಂತ ಯಾರ ಮನಸ್ಸನ್ನು ನೋಯಿಸ್ಬಾರ್ದು ಅನ್ನೋವಂಥದ್ದು ಅವ್ರದ್ದು ಅದನ್ನು ತಕ್ಷಣ ಬಚ್ಚಿಟ್ಕೋತಾರೆ ಹೃದಯಗೆ ಕಾಣಿಸ್ಬಾರ್ದು ಅಂತ ಇದು ಶ್ರೀರಾಮಕೃಷ್ಣರ ಸ್ವಭಾವ ಮತ್ತು ಅದಕ್ಕೆ ಜೊತೆಗೆ ಹೃದಯನ ಸ್ವಭಾವ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಿದ್ದು ಯಾರಾದರೂ ಭಕ್ತರು ತಂದು ಕೊಟ್ಟರೆ ಏನಾದರೂ ವಸ್ತುವನ್ನು ನೋಡಿ ಒಂದು ಕಡೆ ಹೇಳ್ತಾರೆ ಒಂದು ಘಟನೆ ಇದೆ ಆ ರಾಣಿ ರಾಸಮಣಿಯ ದೇವಸ್ಥಾನದಿಂದ ಶ್ರೀರಾಮಕೃಷ್ಣರ ಕೋಣೆಗೆ ಪ್ರತಿನಿತ್ಯ ದೇವಿಯ ಪ್ರಸಾದ ಅನ್ನ ನೈವೇದ್ಯ ಆದಂಥ ಪ್ರಸಾದ ಬರ್ತಾ ಇತ್ತು ಅವರ ಕೋಣೆಗೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡೂ ಹೊತ್ತು ಪ್ರಸಾದವನ್ನು ಕಳಿಸೋರು ಒಂದು ದಿವಸ ಆ ಪ್ರಸಾದ ಬರಲಿಲ್ಲ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಅದರ ಬಗ್ಗೆ ವಿಚಾರಿಸ್ತಾರೆ ಯಾಕೆ ಏನಿವತ್ತು ಪ್ರಸಾದ ಬರಲಿಲ್ಲವಲ್ಲ ಯಾಕೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ ಯೋಗೇನ್ ಯೋಗಾನಂದರು ಆಗ ಅಲ್ಲಿಗೆ ಬಂದಿರ್ತಾರೆ ಅವರು ಅನ್ಕೋತಾರೆ ನೋಡಿದ್ಯಾ ಶ್ರೀರಾಮಕೃಷ್ಣರು ತಮ್ಮ ಬ್ರಾಹ್ಮಣ ಬುದ್ಧಿಯನ್ನು ಬಿಡಲಿಲ್ಲ ಬ್ರಾಹ್ಮಣರು ಪೂಜೆ ಪುನಸ್ಕಾರ ಮಾಡಿ ಆ ಗಂಟು ಮುಟ್ಟೆ ಕಟ್ಟುವಂಥ ಸ್ವಭಾವ ಇನ್ನು ಹೋಗಲಿಲ್ಲ ಇವರಿಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾರಲ್ಲ ಯಾತಕ್ಕೆ ಇಷ್ಟೊಂದು ಅವ್ರಿಗೆ ಇದ್ರ ಬಗ್ಗೆ ವ್ಯಾಮೋಹ ಯಾತಕ್ಕೆ ಏನೋ ಒಂಚೂರು ಊಟ ಬಂದರೆ ಅದನ್ನೇನು ಬೇರೆ ಊಟ ಇದ್ದೇ ಇದೆ ಶ್ರೀಮಾತೆ ಮಾಡಿಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾತಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕು ಆಗ ಶ್ರೀರಾಮಕೃಷ್ಣರು ಅವನ ಮನಸ್ಸನ್ನು ಅರಿತುಕೊಂಡು ಹೇಳ್ತಾರೆ ನೋಡು ರಾಣಿ ರಾಸಮಣಿ ಇಂಥ ಒಂದು ವಿಶಾಲವಾದಂಥ ದೇವಸ್ಥಾನವನ್ನು ಕಟ್ಟಿಸಿದಾಳೆ ಎಷ್ಟೊಂದು ಭಕ್ತಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾಳೆ ಇದು ಸದ್ವಿನಿಯೋಗ ಆಗಬೇಕು ಆ ಹಣ ಅವಳು ಕಳಿಸಿದಂಥ ಕಟ್ಟಿಸಿದಂಥ ದೇವಸ್ಥಾನ ಭಗವತಿ ಜಾಗೃತಳಾಗಿದ್ದಾಳಿ ಇಲ್ಲಿ ಆ ನೈವೇದ್ಯ ಅದು ಸದ್ವಿನಿಯೋಗ ಆಗಬೇಕು ಭಕ್ತರಿಗೆ ಸಿಗಬೇಕು ಅನ್ನೋದು ಅವಳ ಉದ್ದೇಶ ಈ ಪೂಜಾರಿಗಳು ಅದನ್ನು ತಮ್ಮ ಮನೆಗೆ ಅಲ್ಲಿ ಇಲ್ಲಿ ಯಾರ್ಯಾರಿಗೂ ಉಪಪತ್ನಿಗೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರಲ್ಲಿ ಅವ್ರಿಗೆಲ್ಲ ಕೊಡ್ತಾರೆ ಅದರಿಂದ ಅವಳಿಗೆ ಸಿಗುವಂಥ ಪುಣ್ಯ ಸಿಗೋದಿಲ್ಲ ರಾಣಿ ರಾಸಮಣಿಯ ಉದ್ದೇಶ ಸಫಲವಾಗೋದಿಲ್ಲ ಆದ್ದರಿಂದ ನಾನು ಅದರ ಬಗ್ಗೆ ಕಾಳಜಿ ವಹಿಸ್ತೇನೆ ಅಷ್ಟಾದರೂ ಅವಳಿಗೆ ಆ ಪುಣ್ಯ ಸಿಗಲಿ ನಾನು ಗ್ರಹಿಸೋದ್ರಿಂದ ಶ್ರೀರಾಮಕೃಷ್ಣ ತಿಂತ ಇದ್ದಿದ್ದು ಒಂದು ಸಣ್ಣ ತುಣುಕು ಉಳಿದಿದ್ದನ್ನೆಲ್ಲ ಭಕ್ತರು ಕೊಡ್ತಾಯಿದ್ರು ಆದರೆ ಆ ಶುದ್ಧವಾದಂಥ ಯುವಕರು ಭಕ್ತರು ಬಂದು ಅದನ್ನೆಲ್ಲ ಗ್ರಹಿಸಿದ್ರೆ ರಾಣಿ ರಾಸವಣಿಗೆ ಆ ಪುಣ್ಯ ಸಲ್ಲತ್ತೆ ಅವಳ ವಂಶ ಉದ್ಧಾರವಾಗುತ್ತೆ ಅನ್ನೋದು ಶ್ರೀರಾಮಕೃಷ್ಣರ ಉದ್ದೇಶ ಆಗ ಯೋಗಾನಂದರಿಗೆ ಅಥವಾ ಯೋಗೇನಿಗೆ ಅರ್ಥ ಆಗುತ್ತೆ ನೋಡಿದೆಯಾ ಪ್ರತಿಯೊಂದು ಸಣ್ಣ ಘಟನೆಯ ಮೂಲಕ ಶ್ರೀರಾಮಕೃಷ್ಣ ಎಷ್ಟೊಂದು ತಿಳಿಸ್ಕೊಡ್ತಾರೆ ನಮಗೆ ಅಂತ ಇಲ್ಲಿ ಹೀಗೆ ಹೃದಯ ಮಾಡ್ತಾ ಇದ್ದಂತಹ ಈ ಅನಾಚಾರಗಳು ಯಾವುದಿತ್ತು ಶ್ರೀರಾಮಕೃಷ್ಣ ಒಂದು ಸತಿ ಹೇಳ್ತಾರೆ ಎಷ್ಟು ಗಲಾಟೆ ಮಾಡ್ತಾ ಇದ್ದ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದ ಅಂತಂದರೆ ನಾನು ಕೆಲವು ಸತಿ ಭಾವಿಸ್ತಾ ಇದ್ದೆ ಇಲ್ಲಿಂದ ಬನಾರಸ ಓಡೋಗ್ಬಿಡೋಣ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಎಲ್ಲವನ್ನು ಬಿಟ್ಟು ಬನಾರಸ ಓಡೋಗ್ಬಿಡೋಣ ಇವನು ಕಾಟ ತಳಿಲಾರದೆ ತಾಳಲಾರದೆ ಅಂತ ಅಂದ್ಕೊಂಡಿದ್ರಂತೆ ಒಂದು ಸತಿ ಮತ್ತೊಮ್ಮೆ ಅವರು ಹೇಳ್ತಾರೆ ಈ ಹೃದಯ ಹೇಳ್ತಾನೆ ಮಾವಾ ನಾನಿನ್ನನ್ನು ನೋಡ್ಕೊಳ್ದೆ ಇದ್ದಿದ್ದರೆ ನಿನಗೆ ಸರಿಯಾಗಿ ನಾನು ಸೇವೆ ಮಾಡದೇ ಹೋಗಿದರೆ ನಿನ್ನ ಈ ಧರ್ಮದ ವ್ಯಾಪಾರ ಎಲ್ಲಿರ್ತಾ ಇತ್ತು ಹ್ಞೂ ವ್ಯಾಪಾರ ಅಂತ ಕರೀತಾನ ಅವನು ನೀವು ಈ ಮಾಡ್ತಾ ಇದ್ದಂಥ ಈ ಧರ್ಮದ ಪ್ರಚಾರ ಈ ವ್ಯಾಪಾರ ಇದೆಲ್ಲ ಎಲ್ಲಿ ನಡೀತಾ ಇತ್ತು ನಿಮ್ಮದು ನನ್ನಿಂದನೇ ಉಳ್ಕೊಂಡಿದ್ದೀರಾ ಅಂತ ಅಷ್ಟೊಂದು ಅಹಂಕಾರ ಬಂದ್ಬಿಟ್ಟಿತ್ತು ಅವನಿಗೆ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡು ಎಷ್ಟು ಕಠೋರವಾಗಿ ಮಾತಾಡ್ತಾ ಇದ್ದ ಎಷ್ಟು ಸ್ವಾರ್ಥಪರವಾಗಿ ನಡ್ಕೋತಾ ಇದ್ದ ಅಂತಂದರೆ ನನಗೊಂದ್ಸತಿ ಭಾಳ ಬೇಸರ ಆಯಿತು ನಾನು ಗಂಗೆಗೆ ಹಾರಬೇಕು ಅಂತ ಗಂಗೆ ಹತ್ತಿರ ಹೊಟ್ಟೋಗಿದ್ದೆ ತಾಯಿಯ ನನ್ನನ್ನು ಕಾಪಾಡದ್ಲು ಅಂತ ಈ ಹೃದಯ ಶ್ರೀರಾಮಕೃಷ್ಣರನ್ನ ಈ ಥರ ಎಲ್ಲ ಕಷ್ಟ ನಂತರ ಒಂದು ದಿವಸ ಯಾವುದೋ ಒಂದು ಸಣ್ಣ ತಪ್ಪಿಗೆ ಅವನನ್ನು ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಹಾಕಿದ್ರು ಶ್ರೀರಾಮಕೃಷ್ಣ ಹೇಳ್ತಾರೆ ಮಾತೆ ಅವನನ್ನು ಇಲ್ಲಿಂದ ಸರಿಸಿದ್ದಾಳೆ ನನಗಾಗ್ತಾ ಇರುವಂಥ ಕಷ್ಟವನ್ನು ನೋಡಿ ಮಾತೆ ಕಾಳಿ ಮಾತೆ ಅವನನ್ನು ಇಲ್ಲಿಂದ ತೆಗೆದುಹಾಕಿದ್ದಾಳೆ ಶ್ರೀರಾಮಕೃಷ್ಣರಿಗೂ ಕೂಡ ಕಷ್ಟ ಆಯಿತು ಹೃದಯನ ಬಗ್ಗೆ ಅವ್ರಿಗೂ ಕೂಡ ವ್ಯಾಮೋಹ ಇತ್ತು ಅವನಷ್ಟೆಲ್ಲ ಸೇವೆ ಮಾಡ್ದು ಅನ್ನುವಂಥ ಪ್ರೀತಿ ಇತ್ತು ನಂತರ ಹೃದಯ ಒಂದು ಸತಿ ಬಂದು ಬಹಳಷ್ಟು ಶ್ರೀರಾಮಕೃಷ್ಣರನ್ನು ಕೇಳ್ಕೊಂಡ ಮಾವ ನಿನ್ನ ಬಳಿಯಿಂದ ನಾನು ದೂರ ಹೋದ ಮೇಲೆ ನಿನ್ನ ಬಗ್ಗೆ ನನಗೆ ಈಗ ಗೊತ್ತಾಗ್ತಾ ಇದೆ ಮತ್ತು ನನ್ನನ್ನು ಕರ್ಸ್ಕೋ ಹಾಗೆ ಹೀಗೆ ಶ್ರೀರಾಮಕೃಷ್ಣರು ಬಗ್ಲಿಲ್ಲ ಪಾಪ ಅದು ಮಾತೆಯ ಇಚ್ಛೆ ಮಾತ ಇಚ್ಛೆ ಇದ್ದಂಥ ಆಗಲಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ ಆದರೆ ಹೃದಯನಿಗೆ ನಂತರ ತನ್ನ ತಪ್ಪುಗಳೆಲ್ಲ ಅರ್ಥ ಆಯಿತು ಅಂದರೆ ಭಗವಂತನ ಸಾನಿಧ್ಯದಿಂದ ನಾವು ದೂರ ಹೋದಾಗ ಪಶ್ಚಾತ್ತಾಪ ಪಟ್ಟೇನು ಉಪಯೋಗ ಆ ಸಾನ್ನಿಧ್ಯದಲ್ಲಿದ್ದಾಗ ಭಗವಂತನ ಮಹಿಮೆಯನ್ನು ಅರಿಯುವಂಥದ್ದು ಬಹಳ ಮುಖ್ಯ ಆದರೆ ಹೃದಯನ ತಾಯಿ ಶ್ರೀರಾಮಕೃಷ್ಣರ ಅತ್ತೆ ಆಕೆಗೆ ಶ್ರೀರಾಮಕೃಷ್ಣರ ಬಗ್ಗೆ ಬಹಳಷ್ಟು ಗೌರವ ಇತ್ತು ಶ್ರೀರಾಮಕೃಷ್ಣರ ಅವತಾರ ಪುರುಷರು ಅಂತ ಗೊತ್ತಿತ್ತು ಆಕೆಯೇ ಶ್ರೀರಾಮಕೃಷ್ಣರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಹೃದಯನನ್ನು ದೇವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದು ಶ್ರೀರಾಮಕೃಷ್ಣರು ಮತ್ತು ರಾಮಕುಮಾರ್ ಅವರ ಅಣ್ಣ ಮೊದಲು ದೇವಸ್ಥಾನಕ್ಕೆ ಬಂದಾಗ ಹೃದಯ ಆಗಿನ ಚಿಕ್ಕ ಹುಡುಗ ಬಾಲಕ ಶ್ರೀರಾಮಕೃಷ್ಣರಿಗಿಂತ ಕೆಲವು ವರ್ಷಗಳ ಸಣ್ಣವನು ಒಂದು ಐದಾರು ವರ್ಷ ಸಣ್ಣವನು ಅಷ್ಟೇ ಹೃದಯ ಆಗ ಅವನು ಶಿಹೋರ್ ಅನ್ನುವಂಥ ಗ್ರಾಮದಲ್ಲಿ ಇದ್ದಂಥ ಸಮಯ ಹೆಚ್ಚು ಓದು ಬರಹ ಇರಲಿಲ್ಲ ಅವನನ್ನು ಈ ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮಕೃಷ್ಣನ ನೋಡ್ಕೊಳ್ಳೋದಕ್ಕೆ ಅಂತ ಹೇಗಾದರೂ ಮಾಡಿ ಅಲ್ಲೊಂದು ಕೆಲಸ ಗಿಟ್ಟಿಸ್ಕೊಡಿ ಅಂತ ಶ್ರೀ ರಾಮಕೃಷ್ಣರ ಈ ಅತ್ತೆ ಆಕೆ ಆಕೆ ಇವರನ್ನು ಕೇಳಿಕೊಂಡಿದ್ರು ಹಾಗೇ ದೇವಸ್ಥಾನದ ಮೇಲ್ವಿಚಾರಕರು ಕೂಡ ಒತ್ ಒಪ್ಕೊಂಡಿದ್ದರಿಂದ ಅವರು ನೋಡ್ತಾಯಿದ್ರು ಮಥುರ್ನಾಥ ಎಲ್ಲ ನೋಡ್ತಾಯಿದ್ರು ಶ್ರೀರಾಮಕೃಷ್ಣರ ಅವಸ್ಥೆ ಯಾವ ಥರ ಇದೆ ಅವರನ್ನು ಕಾಪಾಡಿಕೊಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಅವರಿದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಆಲೋಚನೆ ಮಾಡಿ ಹೃದಯನನ್ನು ಅಲ್ಲಿಂದ ಕರೆಸಿದ್ರು ಆಕೆ ಶ್ರೀರಾಮಕೃಷ್ಣರ ಪಾದಕ್ಕೆ ಹೂವನ್ನೆಲ್ಲ ಇಟ್ಟು ಶ್ರೀರಾಮಕೃಷ್ಣರ ಪೂಜೆಯನ್ನೆಲ್ಲ ಮಾಡಿದರು ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಕಡೆ ಆಕೆಗೆ ಎಷ್ಟೊಂದು ಭಕ್ತಿಭಾವ ಇತ್ತು ಹೃದಯನ ತಾಯಿಗೆ ನನ್ನನ್ನು ದೇವರು ಅವತಾರ ಪುರುಷ ಅಂತ ಮಾಡಿದ್ಲು ಪೂಜೆಯನ್ನು ಮಾಡಿದ್ಲು ನಾನು ಆಕೆಗೆ ಕೃಪೆ ಮಾಡಿದ್ದೆ ಅವಳ ತಲೆಯ ಮೇಲೆ ನನ್ನ ಪಾದವನ್ನು ಇಟ್ಟು ಆಶೀರ್ವಾದವನ್ನು ಮಾಡಿದ್ದೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ ಹೀಗೆ ಇವರೆಲ್ಲರೂ ಕೂಡ ಶ್ರೀರಾಮಕೃಷ್ಣರ ಬಳಿಗೆ ಬಂದರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಹೃದಯ ಇರಬಹುದು ಅಥವಾ ರಾಮ್ಲಾಲ್ ಇರಬಹುದು ಅಥವಾ ಇನ್ನಂತೆ ನಮ್ಮ ಹಲಧಾರಿ ಶ್ರೀರಾಮಕೃಷ್ಣರ ಮತ್ತೊಬ್ಬ ಸಂಬಂಧಿ ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಸೀಮಿತವಾದಂಥ ಮನಸ್ಸಿನಿಂದ ಶ್ರೀರಾಮಕೃಷ್ಣರನ್ನು ಕೇವಲ ತಮ್ಮ ಸಂಬಂಧಿ ಅಥವಾ ತಮ್ಮ ಮಾವ ಅಥವಾ ಒಬ್ಬ ರಿಲೇಟಿವ್ ಅಂತ ಭಾವಿಸ್ಕೊಂಡು ಅವರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದರೆ ಹೊರತು ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಅವರಿಗೆ ಶ್ರೀರಾಮಕೃಷ್ಣರ ಘನತೆ ಮಹಿಮೆ ಅರ್ಥ ಆಗ್ತಾ ಇತ್ತು ಆದರೆ ನಾನೊಮ್ಮೆ ಇದನ್ನು ಒಬ್ಬರ ಹತ್ತಿರ ಒಬ್ಬ ನಮ್ಮ ಹಿರಿಯ ಸ್ವಾಮಿಗಳ ಹತ್ರ ಕೇಳಿದ್ದೆ ಸ್ವಾಮೀಜಿ ಈ ಶ್ರೀರಾಮಕೃಷ್ಣರ ಬಳಿ ಹೃದಯ ಇವರೆಲ್ಲ ಇದ್ದರೂ ಅಂಥ ಒಬ್ಬ ದೊಡ್ಡ ಆಧ್ಯಾತ್ಮಿಕ ಪುರುಷ ಆದರೂ ಅವರ ಮನಸ್ಸು ಬದಲಾಗೋದು ಕಾಣೋದಿಲ್ವಲ್ಲ ನಾವೆಲ್ಲ ಕೂಡ ಆಶ್ರಮದಲ್ಲಿ ಇರ್ತೀವಿ ಬಹಳ ಹಿಂದೆ ನಾನು ಸೇರಿಕೊಂಡಂಥ ಹೊಸದರಲ್ಲಿ ಕೇಳಿದ್ದೆ ಆಶ್ರಮದ ವಾತಾವರಣ ಮುಖ್ಯವಾ ಅಥವಾ ನಮ್ಮಲ್ಲಿರುವಂಥ ಸಂಸ್ಕಾರ ಮುಖ್ಯವಾ ನಾವು ಮಾಡುವಂತ ಸಾಧನೆ ಮುಖ್ಯನಾ ಅಂತ ನಾನು ಕೇಳಿದ್ದೆ ಆಗ ಅವರಂದರು ನೋಡಿ ಸ್ವಾಮಿಗಳು ಹೇಳಿದ್ದ ಮಾತು ಬಹಳ ಚೆನ್ನಾಗಿದೆ ಆಶ್ರಮದ ವಾತಾವರಣ ಮುಖ್ಯ ಆದರೆ ಅದರ ಜೊತೆಗೆ ಸಾಧನೆ ಮಾಡದೆ ಹೋದರೆ ಆ ವಾತಾವರಣದ ಮಹಿಮೆ ನಮಗೆ ಗೊತ್ತಾಗೋದಿಲ್ಲ ಅಂಥ ವಾತಾವರಣದಲ್ಲಿದ್ದರೂ ಕೂಡ ನಾವು ಸಾಧನೆಯನ್ನು ಮಾಡದೇ ಹೋದರೆ ನಮ್ಮ ಮನಸ್ಸನ್ನು ನಾವು ಶುದ್ಧಗೊಳಿಸುವಂಥ ಪ್ರಯತ್ನ ಮಾಡದೆ ಹೋದರೆ ಪರಿಸರ ಏನು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹಳೆಯ ಸಂಸ್ಕಾರಗಳೇ ಮತ್ತೆ ಜಾಗೃತವಾಗ್ತಾ ಹೋಗುತ್ತೆ ಅದೇ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಸಂಸ್ಕಾರಗಳ ಬಲದಿಂದ ನಾವು ಈ ಜನ್ಮವನ್ನು ತಾಳಿರ್ತೇವೆ ಯಾವುದು ಪ್ರಾರಬ್ಧ ಕರ್ಮ ಅಂತಿರುತ್ತೋ ಆ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಲೇಬೇಕು ಆ ಕರ್ಮದ ಗತಿಯಂತೆ ಆ ಬಾಯಕೆಗಳನ್ನು ಪೂರೈಸೋದಕ್ಕೋಸ್ಕರ ನಾವು ಈ ಜನ್ಮವನ್ನು ತಾಳಿರ್ತೇವೆ ಆ ಪ್ರಾರಬ್ಧ ಕರ್ಮದ ಬಲ ನಮ್ಮನ್ನು ಆ ಕಡೆ ಈ ಇರುತ್ತೆ ಆಸೆಗಳ ಕಡೆ ಈ ಎಲ್ಲ ಸನ್ನಿವೇಶಗಳ ಕಡೆಗೆ ನಮ್ಮನ್ನು ಎಳೆದಾಡ್ತಾ ಇರುತ್ತೆ ಆದ್ದರಿಂದ ನಾವು ಸಾಧನೆಯನ್ನು ಮಾಡುವುದರ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ನಾವು ನಮ್ಮ ಹಳೆಯ ಕರ್ಮಗಳು ಸಂಚಿತ ಕರ್ಮ ಅದನ್ನು ಭಗವಂತ ಅಳಿಸ್ಬಿಡ್ತಾನಂತೆ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂಥ ಮಾತು ಏನು ನಮ್ಮ ಹಳೆಯ ಸಂಚಿತ ಕರ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದಿದೆ ಕರ್ಮಗಳ ಬ್ಯಾಂಕ್ ಬ್ಯಾಲೆನ್ಸ್ ಅದನ್ನು ಭಗವಂತ ಅಳಿಸ್ಬಿಡ್ತಾರೆ ಅದರ ಪ್ರಾರಬ್ಧವನ್ನು ನಾವು ಅನುಭವಿಸಲೇಬೇಕು ಆದರೆ ಭಗವಂತನ ದಯೆಯಿಂದ ಕಪಾಲ ಅಂತ ಹೇಳ್ತಾರೆ ಭಗವಂತನನ್ನು ಏನು ನಾವು ಅನುಭವಿಸಬೇಕಾಗಿರುವಂಥ ಕರ್ಮಗಳನ್ನು ಅದರ ತೀವ್ರತೆಯನ್ನು ಕಡಿಮೆ ಮಾಡಬಲ್ಲ ನಾವು ಭಗವಂತನ ಸಾಕ್ಷಾತ್ಕಾರ ಆದಾಗ ಕೂಡ ಈಶ್ವರಕೋಟಿಯತ್ತಾಗಲಿ ಅಥವಾ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ವ್ಯಕ್ತಿಗಳು ಯಾರಿಗೆ ಆತ್ಮ ವಿಚಾರ ಇದೆಯೋ ಯಾರು ಆತ್ಮ ದರ್ಶನವಾಗಿದೆಯೋ ಅಥವಾ ಭಗವಂತನ ಈ ಜೀವನ್ ಮುಕ್ತರು ಅಂತ ಯಾರು ಹೇಳ್ತಾರೆ ಅವರೂ ಕೂಡ ಶರೀರದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ ಶರೀರದಲ್ಲಿ ಇರಬೇಕು ಯಾಕೆಂತಂದರೆ ಆ ಪ್ರಾರಬ್ಧ ಕರ್ಮ ಎಲ್ಲಿಯ ತನಕ ಇರುತ್ತೋ ಇದು ನಮ್ಮ ಶಾಸ್ತ್ರಗಳಲ್ಲಿ ಉಪನಿಷತ್ನಲ್ಲಿ ಶಂಕರಾಚಾರ್ಯರು ಬೇಕಾದಷ್ಟು ಕಡೆ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದರೆ ಈ ಜೀವನ ಎಲ್ಲಿ ತನಕ ಈ ಶರೀರ ಇರೋ ತನಕ ಅವರು ಈ ಶರೀರದಲ್ಲಿರ್ತಾರೆ ಆದರೆ ಅವರ ದರ್ಶನ ದೃಷ್ಟಿ ಬೇರೆ ಆಗೋಗಿರುತ್ತೆ ಸಾಮಾನ್ಯವಾದಂಥ ವ್ಯಕ್ತಿಗಳಂತೆ ಅವರು ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ ಸುಖ ದುಃಖ ಇವುಗಳಿಂದ ಮುಕ್ತರಾಗಿರ್ತಾರೆ ಸಮದೃಷ್ಟಿಗಳನ್ನು ಸಮದೃಷ್ಟಿಯನ್ನು ಹೊಂದಿರ್ತಾರೆ ಸ್ಥಿತಪ್ರಜ್ಞರಾಗಿರ್ತಾರೆ ಸಾಮಾನ್ಯವಾದಂಥ ಮನುಷ್ಯರಂತೆ ಕಷ್ಟಸುಖಗಳಿಗೆ ವಿಚಲಿತರಾಗೋದಿಲ್ಲ ಅವರು ಯಾಕೆಂತಂದರೆ ಅವರು ಇನ್ನೊಂದು ಕಡೆಯನ್ನು ನೋಡಿಬಿಟ್ಟಿದ್ದಾರೆ ಹೊಸಲಿನ ಆ ಕಡೆಯನ್ನು ನೋಡಿದ್ದಾರೆ ಹೊಸಲಿನ ಈ ಕಡೆ ಸ್ವಲ್ಪ ದಿವಸ ಆ ಶರೀರ ಇರೋ ತನಕ ಅವರು ತಂಗಿರ್ತಾರೆ ನಮ್ಮ ವ್ಯವಹಾರಕ್ಕೂ ಅವರ ವ್ಯವಹಾರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ನಾವು ನೋಡುವಂತಹ ಪ್ರಪಂಚ ಇದು ಸತ್ಯ ಅಂತ ನಾವು ಭಾವಿಸ್ತೇವೆ ಅವ್ರಿಗೆ ಈ ಪ್ರಪಂಚ ಸತ್ಯ ಇಲ್ಲ ಆ ಕಡೆ ಇರುವಂಥ ಭಗವಂತ ಸತ್ಯ ಆದರೆ ಪ್ರಪಂಚದಲ್ಲಿ ನೀರಿನ ಗುಳ್ಳೆಯ ಮೇಲೆ ಇರ ಇರೋ ಹಾಗೆ ಇರ್ತಾರಷ್ಟೇ ಅವರು ತಾತ್ಕಾಲಿಕವಾಗಿ ಒಂದು ಶ್ರೀರಾಮಕೃಷ್ಣ ಕೊಡ್ತಾ ಇದ್ದಂತಹ ಒಂದು ಉದಾಹರಣೆ ಏನು ಈ ಸಮುದ್ರದಲ್ಲಿ ಬರುವಂತಹ ಆ ಬುದ್ಧ್ ಬುಧ ಅಂತಾರೆ ನೊರೆ ಆ ನೊರೆಗೆ ಎಷ್ಟು ಸಮಯದ ಇದಿರುತ್ತೆ ಜೀವನ ಇರುತ್ತೆ ಕೆಲವು ಕ್ಷಣಗಳು ಮಾತ್ರ ಆ ನೀರು ಹಿಂದೆ ಹೋಯ್ತು ಅಂತಂದರೆ ಅದಲ್ಲೇ ಒಂದೇ ಕ್ಷಣದಲ್ಲಿ ಮಾಯವಾಗುತ್ತೆ ಹಾಗೆ ತಾತ್ಕಾಲಿಕವಾದಂಥ ಜೀವನ ಇದು ಕೆಲ ದಿವಸಗಳು ಮಾತ್ರ ನಾನು ಇರಬೇಕು ಅನ್ನುವಂಥ ವಿಚಾರ ಸ್ಪಷ್ಟವಾಗಿರುತ್ತೆ ಅವ್ರ ಮನಸ್ಸಿನಲ್ಲಿ ಆದರೆ ನಮಗಳಿಗೆ ಈ ಜಗತ್ತೇ ಶಾಶ್ವತ ಅಂತ ನಾವು ಭಾವಿಸ್ತಾ ಇರ್ತೇವೆ ಅಲ್ವಾ ಅದರಿಂದ ನಮ್ಮ ಜೀವನಕ್ಕೂ ಅವರ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಇದು ಶ್ರೀರಾಮಕೃಷ್ಣ ಹೇಳ್ತಾರೆ ಒಬ್ಬ ನಮ್ಮ ಹಿರಿಯ ಸ್ವಾಮಿಗಳು ತಮಾಷೆ ಮಾಡಿ ಹೇಳೋರು ನೋಡು ನಾವು ಎಷ್ಟು ಸತ್ಯ ಅಂದ್ಕೊಂಡಿರ್ತೀವಿ ಜಗತ್ತು ಅಂತಂದರೆ ಈ ಜಗತ್ತೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಯಾವುದು ನಾಮ ರೂಪ ಇಲ್ಲದಂತಹ ಆ ಭಗವಂತನಲ್ಲಿ ಒಂದು ತೋರಿಕೆಯ ಆಭಾಸವಾಗಿ ಬಂದಿದೆಯೋ ಆ ಜಗತ್ತನ್ನು ನಾವು ಸತ್ಯ ಅಂತ ಅಂದ್ಕೊಂಡಿರ್ತೀವಿ ಹೇಗೆ ಅಂತ ವಿವರಿಸ್ತಾರವ್ರು ಇದು ಉಪನಿಷತ್ನಲ್ಲೂ ಕೂಡ ಬರುತ್ತೆ ಈ ಉದಾಹರಣೆ ಅವ್ರು ಹೇಳ್ತಾರೆ ಒಂದು ಸಮುದ್ರ ಆ ನೀರಿನ ಸಾಗರ ಅದರಲ್ಲಿ ಬರುವಂತಹ ಅಲೆ ಎಷ್ಟು ದೊಡ್ಡ ದೊಡ್ಡ ಬೃಹತ್ತಾದಂಥ ಅಲೆಗಳು ನಾನಾ ಆಕಾರಗಳಲ್ಲಿ ಕೆಲವು ಸಣ್ಣವು ಕೆಲವು ದೊಡ್ಡವು ಬರ್ತಾ ಇರುತ್ತೆ ಆ ಸಾಗರದ ಹತ್ರ ಹೋಗಿ ನಿಂತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಸಮುದ್ರದ ತೀರಕ್ಕೆ ಹೋಗಿ ನಿಂತ್ಕೊಂಡಾಗ ಅದರ ಏನು ಬೋರ್ಗರೆಯುವ ಆ ಶಬ್ದ ಅಲ್ವಾ ನಿರಂತರವಾಗಿ ಒಂದಾದ ಮೇಲೆ ಒಂದಾದಮೇಲೆ ಒಂದು ಅಲೆಗಳು ಬರ್ತಾ ಇರತ್ತೆ ಆ ದಡಕ್ಕೆ ಹೊಡಿತಾ ಇರತ್ತೆ ಕಲ್ಲುಗಳಿದ್ದರೆ ಬಹಳ ಅಂತ ಹೊಡಿತಾ ಇರತ್ತೆ ಅದು ನೋಡೋದೇ ಒಂದು ದೃಶ್ಯ ಹಾಂ ಅಂಥ ಅಲೆಗಳು ಆ ಅಲೆಗಳು ನೋಡಿ ನೋಡಿ ಎಷ್ಟು ದೊಡ್ಡದು ಬಂತು ಅಂತೆಲ್ಲ ಹೇಳ್ತಾ ಇರ್ತೀವಿ ನಾವು ಸಮುದ್ರ ತೀರದಲ್ಲಿ ನಿಂತ್ಕೊಂಡಾಗ ಅವ್ರು ಹೇಳೋರು ಆ ಸ್ವಾಮಿಗಳು ಹೇಳೋರು ಮುಖ್ಯನಂದರು ತೀರ್ಕೊಂಬಿಟ್ಟಿದ್ದಾರೆ ಈಗ ನಮ್ಮ ಆಚಾರ್ಯರಾಗಿದ್ದು ಟ್ರೈನಿಂಗ್ ಸೆಂಟ್ರಲ್ಲಿ ಅವ್ರು ಹೇಳೋರು ನೀನು ಆ ಅಲೆಗೆ ಒಂದು ಆಕಾರ ಇದೆ ಒಂದು ನಾಮ ಇದೆ ಒಂದು ರೂಪ ಇದೆ ಅಂತ ನೀನು ಹೇಳ್ತೀಯ ನಾನೇನಾದರೂ ಆ ಅಲೆಯ ತೊಗೊಂಬಾರಪ್ಪ ಅಂತ ಹೇಳಿದರೆ ತರೋದಕ್ಕಾಗತ್ತಾ ನಿನಗೆ ಅಲೆಯನ್ನು ನೀನು ಹಿಡಿಯೋದಕ್ಕಾಗತ್ತಾ ತರೋದಕ್ಕಾಗತ್ತಾ ಅದಕ್ಕೊಂದು ಆಕಾರ ಇದೆ ಒಂದು ರೂಪವನ್ನು ತಾಳಿ ಬರ್ತಾ ಇದೆ ಆದರೆ ಆ ಅಲೆಗೆ ಅಸ್ತಿತ್ವ ಇಲ್ಲ ನೋಡೋದಕ್ಕಿದೆ ಆದರೆ ಇಲ್ಲ ಇದೆ ಇಲ್ಲ ಎರಡೂ ಇದೆ ಅದರಲ್ಲಿ ಇದು ಮಾಯೆ ಅಥವಾ ಇದು ಈ ಪ್ರಪಂಚ ಅಂತ ನಮ್ಮ ಉಪನಿಷತ್ನಲ್ಲೂ ಕೂಡ ಇದೇ ಉದಾಹರಣೆಯನ್ನು ತಗೊಂಡು ವಿವರಿಸಿದ್ದಾರೆ ಹೇಗೆ ಒಂದು ಅಲೆಗೆ ಅಸ್ತಿತ್ವ ಇಲ್ಲವೋ ಅದು ಕೇವಲ ನೀರೇ ಅದರ ನಿಜವಾದಂಥ ಸ್ವರೂಪವು ಹಾಗೆ ಈ ಜಗತ್ತು ಕೂಡ ಭಗವಂತನಲ್ಲೇ ಆಧಾರವಾಗಿದೆ ಭಗವಂತನೇ ಇದಕ್ಕೆ ಆಧಾರ ತನ್ನದೇ ಆದಂಥ ಒಂದು ಅಸ್ತಿತ್ವ ಈ ಪ್ರಪಂಚಕ್ಕೆ ಇಲ್ಲ ಅದರಲ್ಲಿ ವಿವೇಕಾನಂದರು ಕೂಡ ಬಹಳ ಚೆನ್ನಾಗಿ ವಿವರಿಸ್ತಾರೆ ಈ ಸಚ್ಚಿದಾನಂದ ಸಾಗರದಲ್ಲಿ ಬರುವಂಥ ಒಂದು ಅಲೆ ಈ ಜಗತ್ತು ಅಂತ ಮತ್ತೆ ಅದು ಅಲೆ ಹೇಗಿರುತ್ತೋ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಇದೇ ರೀತಿ ಈ ಜಗತ್ತು ಈ ಸೃಷ್ಟಿ ಪ್ರಳಯ ಅನ್ನೋದು ನಡೀತಾನೇ ಇರುತ್ತೆ ಅನಂತ ಕಾಲದಿಂದ ಯಾವಾಗ ಶುರುವಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅದು ನಿರಂತರ ಅಂತ ಹೇಳ್ತಾರೆ ನಮ್ಮ ಕೆಲಸ ಏನಪ್ಪಾ ಅಂತಂದರೆ ಹೇಗಾದರೂ ಭಗವಂತನನ್ನು ಧ್ಯಾನ ಮಾಡ್ತಾ ಭಜನೆಯನ್ನು ಮಾಡ್ತಾ ಅವನ ಸ್ಮರಣೆಯನ್ನು ಮಾಡ್ತಾ ಇದರಿಂದ ಮುಕ್ತರಾಗುವಂಥದ್ದು ಭಗವಂತನಲ್ಲಿ ಭಕ್ತಿಯನ್ನು ಹೊಂದುವಂಥದ್ದು ಬೇಕಾದಷ್ಟು ಟೈಮ್ ಆಗಿ ಹೋಯಿತು ಆಗಲೇ ಹೀಗೆ ಕಲಿತಾ ಹೋಗೋಣ ಕಲಿಯುವಂಥದ್ದು ನಿರಂತರವಾದಂಥ ಪ್ರಕ್ರಿಯೆ ಶ್ರೀರಾಮಕೃಷ್ಣ ಹೇಳಿದಂತೆ ಆ ಜೀವನ ನಾವು ಕಲಿತಾ ಹೋಗಬೇಕು ಅದಕ್ಕೆ ಕೊನೆ ಅನ್ನುವಂಥದ್ದು ಇಲ್ಲ ಮತ್ತೆ ಮುಂದಿನ ಸತಿ ಹೀಗೆ ಶ್ರೀರಾಮಕೃಷ್ಣರ ಜೀವನದಿಂದ ಅವರ ಬಳಿ ಇದ್ದಂತಹ ವ್ಯಕ್ತಿಗಳನ್ನು ನಾವು ಏನನ್ನ ಕಲಿಯಬಹುದು ಅನ್ನೋದನ್ನು ಮುಂದುವರಿಸಿಕೊಂಡು ಹೋಗೋಣ ಓಂ ಶಾಂತಿ ಶಾಂತಿ ಶಾಂತಿ ಹಿ ಓಂ ತತ್ ಶ್ರೀರಾಮಕೃಷ್ಣಾರ್ಪಣಮಸ್ತು